ಸ್ಥಾಪಾಯ ಚರ್ಮಸರ್ಮಸ್ವೂ ಅವತಾರೃಷ್ಣ ವಸುದೆ ವಸು ದೇವ ಕಂಸಾ ರಮರ್ದೇವೀ ಪರಮಂದೇ ಜಗತ್ ವಸಿಷ್ಠಾರೌತ್ರವಕಲ್ಮಷರಾತ್ಮಜೆ ಶುಕತೋ ಪಾಥೆಯ ಪ್ರತಿಬೋಧಿ ಭಗವತ ನಾರಾಯಣಿನ ಸ್ವಸಗ್ರಂ ಪುರಣ ಮುನಿ ಮಧ್ಯೇ ಮಹಾಭಾರತೈತೃತವರ್ಷಿಣೀ ಭಗವತೀ ಅಷ್ಟಾ ದಶ್ಯಾಗಾ ಭಗವದ್ಗೀತೆ ಸಂಯಮದ ಕುರಿತಾಗಿ ನೋಡಿದೆವು ಇಂದ್ರಿಯ ನಿಗ್ರಹ ಮತ್ತು ಇಂದ್ರಿಯ ಸಂಯಮ ಇದಕ್ಕಿರತಕ್ಕಂತಹ ವ್ಯತ್ಯಾಸವನ್ನು ಇಂದ್ರಿಯ ಸಂಯಮ ಅಂತಕ್ಕಂಥದ್ದು ಇಂದ್ರಿಯ ನಿಗ್ರಹಕ್ಕಿಂತಲೂ ಈ ಆಧ್ಯಾತ್ಮಿಕ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನು ಕೂಡ ನೋಡಿದೆವು ಅದನ್ನ ಹೇಳ್ತಾ ಭಗವಂತ ಒಂದು ಮಾತನ್ನು ಅಲ್ಲಿ ಹೇಳ್ತಾನೆ ಯುಕ್ತನಾಗಿರಬೇಕು ಅಂತ ಯುಕ್ತನಾಗಿರಬೇಕು ಅಂತ ಹೇಳಿದ್ರೆ ಯೋಗದಲ್ಲಿ ನೆಲೆ ನಿಂತಿರಬೇಕು ಕೇವಲ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡ್ರೆ ಸಹ ಬರಲಿಲ್ಲ ಏನಕ್ಕೆ ಹತೋಟಿಯಲ್ಲಿ ಇಟ್ಕೊಳ್ತೇವೆ ಅದು ಮುಖ್ಯ ಹಿಂದೆಯೇ ಹೇಳಿದಂತೆ ಇಂದ್ರಿಯ ನಿಗ್ರಹ ಮಾಡುವಲ್ಲಿ ಅನೇಕ ಕಾರಣಗಳಿವೆ ಒಂದು ನಮಗೆ ಸಿದ್ಧಿ ಬೇಕಾದರೆ ಇಂದ್ರಿಯ ನಿಗ್ರಹಗಳನ್ನು ಮಾಡಿದರೆ ಅದ್ಭುತವಾದಂತಹ ಸಿದ್ಧಿಗಳು ನಮಗೆ ಲಭಿಸ್ತದೆ ನಮಗೆ ಅನೇಕ ಈ ಸಿದ್ಧಪುರುಷರ ಪವಾಡ ಪುರುಷರ ಜೀವನದಲ್ಲೂ ಕೂಡ ಅದು ಗೊತ್ತಾಗುತ್ತೆ ಹೇಗೆ ಇಂದ್ರಿಯ ನಿಗ್ರಹ ಮಾಡ್ತಾ ಒಂದೇ ಕಡೆ ಹಲವು ವರ್ಷ ನಿಂತ್ಕೊಳ್ತಾ ಅಥವಾ ಆಹಾರ ಸ್ವೀಕರಿಸಿದೆ ಕೇವಲ ಗಾಳಿಯನ್ನೇ ಆಹಾರವಾಗಿ ಸ್ವೀಕರಿಸ್ತಾ ಹೇಗೆ ಅವರಲ್ಲ ಸಿದ್ಧಿಗಳನ್ನು ಗಳಿಸ್ತಾರೆ ಅಂತ ಆದ್ದರಿಂದ ಈ ಇಂದ್ರಿಯ ನಿಗ್ರಹ ಅಂತಕ್ಕಂಥದ್ದು ಕೇವಲ ಭಗವತ್ ಸಾಕ್ಷಾತ್ಕಾರಕ್ಕೆ ಸಾಧನವೇ ಆಗಬೇಕು ಅಂತ ಇಲ್ಲ ಅದಕ್ಕೋಸ್ಕರವೇ ಇಲ್ಲಿ ಅರವತ್ತೊಂದನೇ ಮಂತ್ರದಲ್ಲಿ ಭಗವಂತ ಇದನ್ನ ಮುಖ್ಯವಾಗಿ ಸೇರಿಸಿದ್ದಾನೆ ತಾನಿ ಅಂದರೆ ಇಂದ್ರಿಯಾಣಿ ಇಂದ್ರಿಯಗಳೆಲ್ಲವನ್ನು ತಾನಿ ಸರ್ವಾಣಿ ಎಲ್ಲ ಇಂದ್ರಿಯಗಳನ್ನು ಸಂಯಮ್ಯ ಸಂಯಮನೆ ಅಥವಾ ಅದನ್ನು ಒಂದು ಹದ್ದು ಬಸ್ನಲ್ಲಿ ಇಟ್ಕೊಂಡು ಒಟ್ಟಿಗೆ ಸೇರಿಸಿ ಆ ಇಂದ್ರಿಯಗಳನ್ನೆಲ್ಲ ಒಂದೊಂದು ಒಂದೊಂದು ದಿಕ್ಕಿಗೆ ಹಂಚಿ ಹರಿದು ಹೋಗಿರ್ತಕ್ಕಂತಹ ಆ ಇಂದ್ರಿಯಗಳನ್ನು ಒಟ್ಟಿಗೆ ಸೇರಿಸಿ ಸಂಯಮ ಇದು ಯೋಗದ ಶಬ್ದವೂ ಕೂಡ ಧಾರಣ ಧ್ಯಾನ ಸಮಾಧಿ ಮೂರೂ ಯಾವುದಾದರೂ ಒಂದು ವಸ್ತುವಿನಲ್ಲಿ ಉಂಟಾದರೆ ಅದಕ್ಕೆ ಸಂಯಮ ಅಂತ ಒಂದು ರೀತಿಯ ಪಾರಿಭಾಷಿಕ ಶಬ್ದ ಅಲ್ಲಿ ಪತಂಜಲಿ ಮಹರ್ಷಿಗಳು ಬಳಸಿದ್ದಾರೆ ಇಲ್ಲಿ ಭಗವಂತನೇ ಸಂಯಮದ ವಸ್ತುವಾಗಿರ್ಬೇಕು ಬೇರೆ ಯಾವುದೂ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ ಭಗವಂತನೊಬ್ಬನೇ ಸಂಯಮದ ವಸ್ತು ಆಗಿರಬೇಕು ಆದ್ರಿಂದ ಆಸೀತ ಮತ್ಪರ ಅಂತ ಹೇಳಿದ್ದಾನೆ ಅವನು ನನ್ನನ್ನೇ ಪರ ಎಂಬುದಾಗಿ ಅವನ ಜೀವನದ ಮುಖ್ಯ ಗುರಿಯಾಗಿ ಇಟ್ಕೊಳ್ಬೇಕು ಆಗ ಅವನ ಪ್ರತಿಯೊಂದು ಜೀವನ ಪ್ರತಿಯೊಂದು ಇಂದ್ರಿಯದ ಚಟುವಟಿಕೆ ಪ್ರತಿಯೊಂದು ಆಲೋಚನೆ ಜೀವನದ ನಡೆನುಡಿ ಎಲ್ಲವೂ ಕೂಡ ಮತ್ಪರ ಆಗುತ್ತದೆ ಭಗವತ್ಪರವಾಗುತ್ತದೆ ಭಗವತ್ಪರವಾದಾಗ ಯೋಗವಾಗುತ್ತೆ ಜೀವನ ಯೋಗವಾಗುತ್ತೆ ಜೀವನವನ್ನು ಯೋಗಮಯವನ್ನಾಗಿ ಮಾಡಿದಾಗ ಭಗವತ್ಪರವಾಗುತ್ತದೆ ಯಾವಾಗ ಭಗವತ್ಪರ ಮಾಡ್ತೇವೋ ಆಟೋಮೆಟಿಕ್ ಆಗಿ ಅದು ಯೋಗವಾಗುತ್ತೆ ಹೀಗೆ ಯೋಗ ಬೇರೆಯಲ್ಲ ಭಗವತ್ ಪರ ಬೇರೆಯಲ್ಲ ಎರಡೂ ಒಂದೇ ಇದೆ ಹೀಗೆ ಹೇಳಿ ಯಾರ ವಶದಲ್ಲಿ ಎಲ್ಲ ಇಂದ್ರಿಯಗಳು ಇದೆಯೋ ಅವರಿಗೆ ಆ ಬುದ್ಧಿಯಲ್ಲಿ ಚಂಚಲತೆ ಅಂತಕ್ಕಂಥದ್ದು ಇಲ್ಲದೆ ಆ ಜ್ಞಾನ ಅಂತಕ್ಕಂಥದ್ದು ಒಳಗೆ ಇಳಿದು ಅವರ ಪ್ರಜ್ಞೆ ಅಥವಾ ಆ ಒಂದು ಅವರ ಒಂದು ಸ್ವಭಾವದ ಯಥಾರ್ಥ ಜ್ಞಾನ ಅಂತಕ್ಕಂಥದ್ದು ಸ್ಥಿರವಾಗಿ ನಿಂತುಬಿಡುತ್ತೆ ಅನುಭವದಲ್ಲಿ ಪರ್ಯವಸಾನಗೊಳ್ಳುತ್ತೆ ಇಷ್ಟು ಹೇಳಿ ಅವನಿಗೆ ತೃಪ್ತಿ ಇಲ್ಲ ತನ್ನ ಶಿಷ್ಯನ ಮೇಲೆ ಕೃಪೆಯ ಮಳೆಯನ್ನೇ ಅವನು ಸುರಿಸ್ತಾ ಇದ್ದಾನೆ ಇವನೇನು ಕೇಳಿದ್ದಾನೆ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಕೇಳಿದ್ದ ಆದರೆ ವಿಷಯ ನಿಧಾನಕ್ಕೆ ಜಾರ್ತಾ ಜಾರ್ತಾ ಜಾರ್ತಾ ಇಂದ್ರಿಯ ನಿಗ್ರಹದ ಬಗ್ಗೆ ಮತ್ತು ಈಗ ಹೇಗೆ ಒಬ್ಬ ಸಾಮಾನ್ಯ ಮನುಷ್ಯನಲ್ಲಿ ಅವನು ಒಂದು ಸಂಘದಿಂದ ಹೇಗೆ ಪತನಗೊಳ್ತಾನೆ ಅನ್ನುವುದರ ಮೆಟ್ಟಿನ ಮೆಟ್ಟಿನಾದಂತಹ ವರ್ಣನೆಯನ್ನು ಕೂಡ ಇಲ್ಲಿ ಭಗವಂತ ಮಾಡಿದ್ದಾನೆ ಇದೇ ಒಬ್ಬ ಅದ್ಭುತ ಶಿಕ್ಷಕನಿಗೂ ಶ್ರೋತ್ರಿಯನಾದಂತಹ ಶಿಕ್ಷಕನಿಗೂ ಸಾಮಾನ್ಯವಾದಂತಹ ಜ್ಞಾನಿಗೂ ಇರತಕ್ಕಂತಹ ವ್ಯತ್ಯಾಸ ಸಾಮಾನ್ಯ ಜ್ಞಾನಿ ಅವನು ಎಷ್ಟು ಬೇಕೋ ಅಷ್ಟು ಉತ್ತರ ಹೇಳಿ ಸುಮ್ಮನೆ ಆಗಿಬಿಡ್ತಾನೆ ಅದು ಶಿಷ್ಯನಿಗೆ ಮನದಟ್ಟು ಮಾಡುವಂತಹ ಪ್ರಯತ್ನ ಅವನು ಮಾಡುವುದಿಲ್ಲ ಅವನಿಗೆ ಅನಿಸೋದಿಲ್ಲ ಆದರೆ ಶಿಕ್ಷಕ ಆ ಶ್ರೋತ್ರಿಯ ಬ್ರಹ್ಮನಿಷ್ಠ ಮತ್ತು ಜ್ಞಾನಿ ಅವನು ಶಿಕ್ಷಕನೂ ಆದಾಗ ಅವನಿಗೆ ತನ್ನ ಶಿಷ್ಯನಿಗೆ ಯಾವ ರೀತಿಯಲ್ಲಿ ತಿಳಿ ಹೇಳಿದರೆ ಅವನು ನಾನು ಹೇಳಿದಂತಹ ಅತ್ಯುನ್ನತವಾದಂತಹ ಆದರ್ಶವನ್ನು ತನ್ನ ಜೀವನದಲ್ಲಿ ಪಾಲಿಸ್ಬೋದು ಅನ್ನೋದನ್ನು ಮನಗೊಂಡು ಅದನ್ನು ಅವನು ಝೀರೋ ಇಂದ ಹೇಳ್ತಾ ಬರ್ತಾನೆ ಎ ಬಿ ಎಸ್ ಸಿಇಿಯಿಂದ ಹೇಳ್ತಾ ಬರ್ತಾನೆ ಹಾಗೆ ಇಲ್ಲಿ ಭಗವಂತ ಅರ್ಜುನನ ಮುಂದೆ ಇಂದ್ರಿಯ ನಿಗ್ರಹವನ್ನು ಹೇಳಿದ ಮೇಲೆ ನೋಡಪ್ಪ ಸಾಮಾನ್ಯವಾಗಿ ನಮ್ಮ ಮನಸ್ಸು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋದರ ವರ್ಣನೆಯನ್ನು ಮುಂದಿನ ಎರಡು ಮಂತ್ರಗಳಲ್ಲಿ ಕೊಡ್ತಾನೆ ಏನು ಹೇಳ್ತಾನೆ ಅಂದರೆ ಝಾಯತೋ ವಿಷಯಾನ ಪುಂಸಃ ಸಂಘ ತೇಷು ಸಂಗಾತ್ ಸಂಜಾತೆ ಕಾ ಕಾತ್ ಕ್ರೋಧ ಕ್ರೋಧೋ ಅಭಿಜಾತೆ ಕ್ರೋಧಾತ್ವತಿ ಸಂಮತಿವಿಭ್ರಮ ಸ್ಮೃತಿಭ್ರಂಶಾತ್ ಬುನಾಶ ಬುಧಿಶಾತ್ ಪ್ರಣಶ್ಯಷ್ಟು ಹಂತ ಹಂತವಾಗಿ ಇಲ್ಲಿ ಒಂದು ಮನಸ್ಸಿನ ಪತನ ಫಾಲ್ ಆಫ್ ಎ ಮೈಂಡ್ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ ಇದು ಸಾಮಾನ್ಯರಾಗಿ ನಮ್ಮ ಎಲ್ಲ ಮನುಷ್ಯರ ಮನಸ್ಸು ಇದೇ ರೀತಿಯಲ್ಲಿ ವರ್ತನೆ ಮಾಡ ಯಾವ ಸಂದರ್ಭದಲ್ಲಿ ನೀವು ವಿಶ್ಲೇಷಣೆ ಮಾಡಿ ನೋಡಿ ಯಾಕೆ ಈ ರೀತಿಯಲ್ಲಿ ನಾನು ಇಂತಹ ಒಂದು ಸನ್ನಿವೇಶದಲ್ಲಿ ಇಂತಹ ಒಂದು ವ್ಯಕ್ತಿಯ ವಿಷಯದಲ್ಲಿ ಈ ರೀತಿಯಾಗಿ ವರ್ತಿಸಿದೆ ಅನ್ನೋದನ್ನ ಸ್ವಲ್ಪ ಆ ಒಂದು ಘಟನೆ ನಡೆದ ಮೇಲೆ ಆ ಘಟನೆಯ ವಿಶ್ಲೇಷಣೆಯನ್ನು ಬಗೆದು ಮಾಡಿದರೆ ನಮಗದರ ಮೂಲ ಏನು ಇಲ್ಲಿ ಭಗವಂತ ಹೇಳಿರುವುದು ನಮಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದ್ರಿಂದ ಮೊಟ್ಟ ಆ ಶಂಕರ ಭಗವತ್ಪಾದ್ರೆ ಹೇಳಿದಂತೆ ನಾವು ಎಸೆಯುವಂತಹ ನಮ್ಮ ಕೈ ಜಾರಿ ಬಿದ್ದಂತಹ ಕಂದುಕ ಚೆಂಡು ಆ ಚೆಂಡು ಒಮ್ಮೆ ಕೈ ಬಿತ್ತು ಒಂದನೇ ಮೆಟ್ಲಲ್ಲಿ ಅಂದರೆ ಅದು ಟಪು ಟಪು ಟಪು ಅಂತ ಕೊನೆ ಮೆಟ್ಟುವರೆಗೂ ಹೋಗುತ್ತೆ ಆದ್ರಿಂದ ಅದು ಕೈ ಜಾರುವಾಗಲೇ ನಾವು ಅತ್ಯಂತ ಎಚ್ಚರವಾಗಿರಬೇಕು ಆಧ್ಯಾತ್ಮಿಕ ವ್ಯಕ್ತಿಗಳು ಅನ್ನೋದನ್ನ ಇಲ್ಲಿ ಮುಖ್ಯವಾಗಿ ಹೇಳಲಾಗಿದೆ ಹೇಗೆ ಇದು ಕೆಲಸ ಮಾಡ್ತದೆ ಅಂದ್ರೆ ವಿಷಯಗಳನ್ನ ಅಂದ್ರೆ ಮನುಷ್ಯನು ಆ ಮನುಷ್ಯನಿಗೆ ಎಂತಹ ಮನುಷ್ಯ ಅಂದ್ರೆ ವಿಷಯಗಳನ್ನ ಕುರಿತು ವಿಷಯ ವಸ್ತುಗಳನ್ನ ಕುರಿತು ಧ್ಯ ಧ್ಯಾನ ಮಾಡ್ತಕ್ಕಂತಹ ಮನುಷ್ಯನಿಗೆ ಏನಪ್ಪ ವಿಷಯ ವಸ್ತುಗಳ ಮೇಲೆಯೂ ಧ್ಯಾನ ಮಾಡ್ತಾರಿಯೇ ಅಂದ್ರೆ ಅದನ್ನ ಕುರಿತೇ ಅತ್ಯಂತ ಆಳವಾಗಿ ಆಲೋಚನೆ ಮಾಡ್ತಕ್ಕಂತಹ ಮನುಷ್ಯರಿಗೆ ಅಂತ ಧ್ಯಾನ ಅಂದ್ರೆ ಪದೇ ಪದೇ ಪದೇ ಅದನ್ನೇ ಕುರಿತು ಸದಾಶಿವನಿಗೆ ಅದೇ ಧ್ಯಾನ ಅಂತ ಹೇಳ್ತಾರಲ್ಲ ಹಾಗೆ ಯಾವುದೋ ಒಂದು ವಿಷಯ ವಸ್ತುವಿನ ಮೇಲೆ ಚಿಂತನೆ ಮಾಡ್ತಾ ಇದ್ರೆ ನಾವು ಮಾಡದೇ ಇದ್ರೂ ಕೂಡ ಪರವಾಗಿಲ್ಲ ನಮ್ಮ ಟಿವಿ ವಿ ಅಡ್ವರ್ಟೈಸ್ಮೆಂಟ್ನವರು ನಮಗೆ ಮಾಡಿಸ್ತಾರೆ ಇದು ರಿಸರ್ಚ್ ಇಂದಲೇ ನಮಗೆ ಗೊತ್ತಾಗಿದೆ ಅವರಿಗೂ ಗೊತ್ತಾಗಿದೆ ಇವರನ್ನ ಬಲೆಗೆ ಬೀಳಿಸೋದು ಹೇಗೆ ಅಂತ ಯಾವುದೇ ಒಂದು ವಿಷಯ ಯಾವುದೇ ಒಂದು ವಸ್ತುವಿನ ಬಗ್ಗೆ ಕೇವಲ ಒಂದು ಮೂವತ್ತು ಸೆಕೆಂಡ್ ಸಾಕು ಮೂವತ್ತು ಸೆಕೆಂಡು ಅತ್ಯಂತ ಪ್ರಬಲವಾದಂತಹ ಒಂದು ಜಾಹೀರಾತನ್ನು ತಯಾರು ಮಾಡ್ತಾರೆ ಅದಕ್ಕೆಲ್ಲ ಒಳ್ಳೊಳ್ಳೆ ಎಕ್ಸ್ಪರ್ಟ್ಸ್ ಇರ್ತಾರೆ ಜಾಹೀರಾತು ಎಷ್ಟು ಎಷ್ಟು ಪ್ರಬಲವಾಗಿರುತ್ತೆ ಅಂದ್ರೆ ಅವರ ಟೆಕ್ನಿಕ್ಸು ಯಾವುದನ್ನು ವ್ಯಕ್ತವಾಗಿ ಹೇಳುವುದಿಲ್ಲ ಈ ಮನಸ್ಸಿನ ಸ್ವಭಾವ ವ್ಯಕ್ತವಾಗಿ ಓಪನ್ ಆಗಿ ಹೇಳಿದ್ದನ್ನ ಅದು ಅಷ್ಟಾಗಿ ಡಲ್ ಆಗಿ ಸ್ವೀಕಾರ ಮಾಡುತ್ತೆ ಯಾವುದು ಸ್ವಚ್ಛವಾಗಿ ಹೇಳಲಾಗಿರುತ್ತಲ್ಲ ಇನ್ ಆಗಿ ಅದನ್ನ ಗಬಕ್ ಅಂತ ನುಂಗುತ್ತೆ ಅದಕ್ಕೋಸ್ಕರವೇ ಮೀನಿಗೆ ಸೂಚ್ಛವಾಗಿ ಗಾಳ ಡೈರೆಕ್ಟ್ ಆಗಿ ಯಾರು ಹಾಕಲ್ಲ ಎರೆ ಸಮೇತವೇ ಹಾಕೋದು ಹಾಗೆಯೇ ನಮ್ಮ ಮನಸ್ಸಿಗೂ ಕೂಡ ಈ ಜಾಹೀರಾತು ಮೂವತ್ತು ಸೆಕೆಂಡಿನ ಜಾಹೀರಾತನ್ನು ಪದೇ ಪದೇ ಪದೇ ಪದೇ ಇಪ್ಪತ್ತಿಪ್ಪತ್ತು ನಿಮಿಷಕ್ಕೆ ಹತ್ತತ್ತು ನಿಮಿಷಕ್ಕೆ ಒಮ್ಮೆ ತೋರಿಸ್ತಾ ಇತ್ತು ಅಂದರೆ ಆ ಒಂದು ಸೀರಿಯಲ್ ಒಂದು ಅದರ ಸರ್ಕಲ್ ಮುಗಿಯೋದ್ರೊಳಗೆ ಇವನು ಕರೆಕ್ಟಾಗಿ ಆ ಅಂಗಡಿಗೆ ಹೋಗಿ ಆ ಸಾಮಾನನ್ನು ಇಚ್ಛೆ ಇಲ್ಲ ಅಂದರೂ ಕೂಡ ಆತ ಅವನು ಖರೀದಿ ಮಾಡಲೇಬೇಕು ಅಷ್ಟು ಆ ಮನಸ್ಸಿನ ಮೇಲೆ ಅದು ಪ್ರಭಾವವನ್ನು ಬೀರ್ತದೆ ಅದು ಟೆಕ್ನಿಕ್ ಅದು ಸೈಕಾಲಜಿಕಲ್ ಟೆಕ್ನಿಕ್ ಮನಃಶಾಸ್ತ್ರೀಯವಾದಂತಹ ಒಂದು ತಂತ್ರ ಅವರು ಹೂಡ್ತಾರೆ ನೀವು ಅದನ್ನು ತೆಗೆದುಕೊಳ್ಳದೆ ಹೋದರೆ ಅದು ಸಾಧ್ಯವೇ ಇಲ್ಲ ನನಗೆ ಬೇಕೇ ಬೇಕು ನನಗೇನು ಕಡಿಮೆ ಆಗಿದೆ ನನ್ನ ಜೀವನದಲ್ಲಿ ಅಂತ ನಿಮಗೆ ಅನಿಸ್ಬೇಕು ಆ ರೀತಿಯಲ್ಲಿ ಅದು ಪ್ರಭಾವವನ್ನು ಬೀರ್ತದೆ ಹಾಗೆಯೇ ನೋಡಿ ಸಾಮಾನ್ಯವಾಗಿ ಪ್ರತಿಯೊಂದು ವಿಷಯದ ವಸ್ತು ಜಗತ್ನಲ್ಲಿ ಯಾವುದೇ ಇರಲಿ ಎಷ್ಟೇ ಕೆಟ್ಟದಾಗಿರ್ಲಿ ಎಷ್ಟೇ ಅಸಹ್ಯವಾಗಿರಲಿ ಪ್ರತಿಯೊಂದರಲ್ಲೂ ಕೂಡ ಯಾವುದೋ ಒಂದು ರೀತಿಯ ಆ ಭಗವಂತನ ಆಕರ್ಷಣಾ ಶಕ್ತಿ ಇರಲಿ ಅದನ್ನೇ ಪ್ರಿಯ ಅಂತ ಹೇಳ್ತಾರೆ ನನಗೆ ಒಂದು ವಸ್ತು ಪ್ರಿಯವಾಗದೆ ಕಾಣದೆ ಹೋಗ್ಬೋದು ಇನ್ನೊಬ್ಬರಿಗಂತೂ ಅದು ಗ್ಯಾರಂಟಿಯಾಗಿ ಕಾಣುತ್ತದೆ ನನಗೆ ಹೇಸಿಕೆ ಒಂದು ಪ್ರಿಯವಾಗಿ ಕಾಣದೇ ಹೋಗುವುದು ಆದರೆ ಅದು ನಾಯಿಗೋ ಕಾಗೆಗೋ ಅತ್ಯಂತ ಪ್ರಿಯವಾಗಿ ಕಾಣುತ್ತೆ ಯಾಕೆ ಅಲ್ಲಿ ಆ ಭಗವಂತನ ಒಂದು ಒಂದಾನೊಂದು ಅಂಶ ಇದೆಯಲ್ಲ ಅಸ್ಥಿ ಭಾತಿ ಪ್ರಿಯ ಈ ಅಸ್ಥಿ ಭಾತಿ ಪ್ರಿಯದಲ್ಲಿ ಆ ಪ್ರಿಯ ಅಂತಕ್ಕಂಥ ವಸ್ತು ಪ್ರತಿಯೊಂದರಲ್ಲೂ ಇದೆ ಪ್ರತಿಯೊಂದರಲ್ಲೂ ಇತ್ತು ಹೀಗಾಗಿ ಅದರಲ್ಲೇ ಒಂದು ಗುದುಗಿರ್ತಕ್ಕಂತ ಒಂದು ಆಕರ್ಷಣೆ ಇದ್ದೇ ಇರುತ್ತೆ ಅದಲ್ಲದೆ ನಮ್ಮ ಮನಸ್ಸು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಸಂಸ್ಕಾರದಿಂದ ಪ್ರಚೋದಿತವಾಗಿ ಕೆಲಸ ಮಾಡುತ್ತೆ ಸಂಸ್ಕಾರದಿಂದ ಪ್ರೇರಿತವಾಗಿ ಕೆಲಸ ಮಾಡುತ್ತೆ ಸಂಸ್ಕಾರ ಇಲ್ಲದೆ ಹೋದ್ರೆ ಆ ಮನಸ್ಸಿನಲ್ಲಿ ಹೊರಗಡೆ ಒಂದೇ ಹೀಗೆ ಅದು ಶಬ್ದ ಬರೋಲ್ಲ ಈಗ ಅನ್ಬೇಕು ಆವಾಗ್ಲೇನೆ ಶಬ್ದ ಬರುತ್ತೆ ಇಲ್ಲಿ ಅದಕ್ಕೆ ಒಳಗಡೆ ಒಂದು ರೀತಿ ಅದನ್ನೇ ರಸ ಅಂತ ಹಿಂದಿನ ಒಂದಾನೊಂದು ಮಂತ್ರದಲ್ಲಿ ಕರೆದಿದ್ದರು ರಸ ಅಂತ ಇಂದ್ರಿಯ ನಿಗ್ರಹ ಮಾಡಿದರೂ ಕೂಡ ಅದರಲ್ಲಿರ್ತಕ್ಕಂತಹ ರಸ ಅಂತಕ್ಕಂಥದ್ದು ಹೋಗುವುದಿಲ್ಲ ಹಾಗೇ ಇರುತ್ತೆ ಜನ್ಮ ಜನ್ಮಾಂತರಗಳಿಂದ ಶೇಖರವಾಗಿರುತ್ತೆ ನಾವು ಹಿಂದಿನ ಜನ್ಮದಲ್ಲಿ ಅನುಭವಿಸತಕ್ಕಂತಹ ವಸ್ತು ಈ ಜನ್ಮದಲ್ಲಿ ಅನುಭವಿಸದೆ ಹೋದರೂ ಕೂಡ ಯಾವುದಾದ್ರೂ ಒಂದು ಸಮಯದಲ್ಲಿ ಅದು ಎದುರುಗಡೆ ಪ್ರೇರಕವಾಗಿ ಎದ್ದು ನಿಂತಾಗ ಇದು ಎಲ್ಲಿಂದೋ ಕೆಲಸ ಮಾಡ್ತೀವಿ ಎಲ್ಲೋ ಅನುಭವಿಸಿದಂತಹ ಒಂದು ಸ್ಮರಣೆ ಉಂಟಾಗ್ತಾ ಅಂತ ಕೆಲಸ ಮಾಡ್ತಾರೆ ಆಗ ಅದನ್ನ ಆತ ಪುನಃ ಪುನಃ ಕುರಿತು ಅದನ್ನೇ ಚಿಂತನೆ ಮಾಡ್ತಾ ಇದ್ರೆ ಅದು ಅಲ್ಲಿಗೆ ಅಲ್ಲಿಗೆ ಮ್ಯಾಚ್ ಆಗುತ್ತೆ ಅದನ್ನೇ ಧ್ಯಾನ ಅಂತ ಕರೆದಿರ್ತೀವಿ ಆ ವಿಷಯವಸ್ತುಗಳ ಬಗ್ಗೆ ಪದೇ ಪದೇ ಪದೇ ಪದೇ ಚಿಂತನೆ ಮಾಡ್ತಾ ಇದ್ದರೆ ಆಗ ಅದು ಅತ್ಯಂತ ಮೋದಕರವಾಗಿದೆ ಚೆನ್ನಾಗಿದೆ ಅನ್ನುವಂತಹ ಒಂದು ಭಾವನೆ ಅದು ನನಗೆ ಒಳ್ಳೆಯದನ್ನು ಮಾಡುತ್ತದೆ ಅನ್ನುವಂತಹ ಒಂದು ಭ್ರಮೆ ಇದೆರಡೂ ಕೂಡ ನಮ್ಮಲ್ಲಿ ಉತ್ಪತ್ತಿ ಆಗುತ್ತೆ ಎರಡೂ ಕೂಡ ಉತ್ಪತ್ತಿ ಆಗುತ್ತೆ ಇದೇ ಸಂಘದ ಮೊದಲನೆಯ ಒಂದು ಮೆಟ್ಟಿಲು ಅಂದರೆ ಇದೆ ಧ್ಯಾನ ಆ ವಿಷಯ ವಸ್ತುವನ್ನು ಮತ್ತೆ ಮತ್ತೆ ಕುರಿತು ಚಿಂತಿಸ್ತಕ್ಕಂಥದ್ದು ಹಾಗೆ ಆದಾಗ ಆ ವಸ್ತುವಿನ ಜೊತೆಗೆ ಮನಸ್ಸು ಅಂಟಿಕೊಂಡು ಆ ವಸ್ತುವಿನ ಆಕಾರ ಗುಣ ಅದರ ಬಗ್ಗೆನೇ ಮನಸ್ಸು ಚಿಂತಿಸ್ತಾ ಚಿಂತಿಸ್ತಾ ಅದಕ್ಕೆ ಅದು ಅಂಟಿಕೊಂಡು ಆ ಮನಸ್ಸು ಅದಕ್ಕೆ ಅಂಟಿಕೊಳ್ಳುವಿಕೆಗೆ ಸಂಘ ಅಂತ ಹೆಸರು ಸಂಘ ಅಂದರೆ ಅಂಟಿಕೊಳ್ಳುವುದು ತತ್ವ ಸಜ್ಜ ಅಥವಾ ಸಂಗ ಅದಕ್ಕೆ ಅಂಟಿಕೊಳ್ಳುವುದು ಅಂತ ಭಾಗವತದಲ್ಲಿ ಈ ಸಂಗದ ಬಗ್ಗೆ ಅತ್ಯಂತ ಸುಂದರವಾಗಿ ಹೇಳ್ತಾರೆ ಕಪಿಲ ಮಹರ್ಷಿಗಳು ಮೂರನೆಯ ಸ್ಕಂದದಲ್ಲಿ ಬರ್ತದೆ ಸಂಘೋಯ್ ಸಂಸ್ಕೃತೇರ್ ಹೇತು ಅಸತ್ಸು ವಿಹಿತೋ ಧಿಯ ಎಲ್ಲ ಸಂಸಾರಕ್ಕೂ ಮುಖ್ಯವಾದಂತಹ ಕಾರಣ ಏನು ಅಂದರೆ ಸಂಘ ಎಂತಹ ಸಂಘ ಅಂದರೆ ಅಸತ್ ಪದಾರ್ಥಗಳಲ್ಲಿ ಬುದ್ಧಿಯನ್ನು ಇಟ್ಟಾಗ ಸಂಸಾರ ಉಂಟಾಗ ಅಸತ್ ಪದಾರ್ಥ ಅಂದರೆ ಬದಲಾಗು ಇರ್ತಕ್ಕಂತಹ ಯಾವಾಗಲೂ ಬದಲಾಗ್ತಾ ಇರತಕ್ಕಂತಹ ಮತ್ತು ದುಃಖವನ್ನು ಉಂಟು ಮಾಡತಕ್ಕಂತಹ ಕೊನೆಯಲ್ಲಿ ದುಃಖವನ್ನು आ विषय वस्तु मनस्सु यो अंत संघ संसार कारण सए साधुशुक्रतो नर साल हेतने अद संघ साधु, या नहीं। साधु अथवा भगवत अथवा सद्विचार साधु पदक इतने ಇದರಲ್ಲಿ ಮಾಡಿದಾಗ ಅದೇ ಸಂಘ ಅಂತಕ್ಕಂಥದ್ದು ನಮ್ಮಲ್ಲಿ ನಿಸ್ಸಂಗವನ್ನು ಉಂಟು ಮಾಡುತ್ತೆ ಡಿಟ್ಯಾಚ್ಮೆಂಟ್ ಆಸಕ್ತಿ ಅದನ್ನ ಉಂಟು ಮಾಡತಕ್ಕ ಅದನ್ನೇ ಅದಕ್ಕೋಸ್ಕರವೇ ನಾವು ನಾರದ ಭಕ್ತಿ ಸೂತ್ರ ಅದನ್ನು ನೋಡಿದಾಗ ಈ ಸ್ಟೆಪ್ಪಿನ ಬಗ್ಗೆ ನಾರದರು ಹೇಳಿದ್ದನ್ನು ನಾವು ಆಲೋಚನೆ ಮಾಡಿದ್ವಿ ದುಸ್ಸಂಗ ಸರ್ವಥೈವ ದುಸ್ಸಂಗವು ಎಲ್ಲ ರೀತಿಯಿಂದಲೂ ಕೂಡ ಬಿಡಲ್ಪಡತಕ್ಕಂಥದ್ದು ಯಾಕೆ ಅಂದ್ರೆ ಮುಂದಿನ ಸೂತ್ರದಲ್ಲಿ ನಾರದರೆ ಇದೇ ರೀತಿಯಲ್ಲಿ ಉತ್ತರ ಹೇಳ್ತಾರೆ ಕಾಮ ಕ್ರೋಧ ಮೋಹ ಸ್ಮೃತಿಭ್ರಂಶ ಬುದ್ಧಿನಾಶ ಸರ್ವನಾಶ ಕಾರಣತ್ವ ಯಾಕೆ ಅಂದ್ರೆ ಸಂಘದಿಂದ ಕಾಮ ಕ್ರೋಧ ಮೋಹ ಸ್ಮೃತಿಭ್ರಂಶ ಬುದ್ಧಿನಾಶ ಸರ್ವನಾಶಕ್ಕೆ ಅದು ಕಾರಣವ ಅ ಕಾರಣವಾಗುತ್ತೆ ಪುನಃ ತರಂಗಾಯಿತ ಅಭಿ ಇಮೇ ಸಂಗ ಅದು ಸಮುದ್ರ ಯಂತೆ ಅತ್ಯಂತ ಸಣ್ಣ ಅಲೆಯಾಗಿ ಮನಸ್ಸಿನಲ್ಲಿ ಕಂಡರೂ ನಮಗೆ ಇದರಿಂದ ಹೆಚ್ಚೇನು ಹಾನಿ ಇಲ್ಲ ಅಂತ ಅನಿಸಿದ್ರೂ ಆ ತರಂಗಗಳೇ ನಿಧಾನಕ್ಕೆ ದೊಡ್ಡ ಸಮುದ್ರದ ರೀತಿಯಲ್ಲಿ ನಮ್ಮನ್ನು ಕೊಚ್ಚಿಕೊಂಡು ಹೋಗುತ್ತೆ ಇವತ್ತಿನ ಸುನಾಮಿ ಬಂದ ಹಾಗೆ ಆಗುತ್ತೆ ಜಪಾನ್ನಲ್ಲಿ ಹಾಗೆಯೇ ತರಂಗಾಯಿತ ಅಪಿ ಇಮೆ ಸಂಘ ಅದು ಸಮುದ್ರ ಅಷ್ಟು ದೊಡ್ಡ ಸಮುದ್ರವೇ ಆಗುತ್ತಂತೆ ಕೊನೆಯ ಇಫೆಕ್ಟ್ ಅಲ್ಲಿ ಗೊತ್ತಾಗತ್ತೆ ನಾನು ಕೊಚ್ಕೊಂಡು ಹೋಗಿದ್ದೀನಿ ಒಂದು ಮೈಲಿ ದೂರ ಅಂತ ಅಲ್ಲಿ ತಂತ ನಮ್ಗೆ ಗೊತ್ತೇ ಅದನ್ನೇ ಇಲ್ಲಿ ಕೃಷ್ಣ ಹೇಳೋದು ಅಂತಹ ವಿಷಯ ವಸ್ತುಗಳು ಯಾವ ವಿಷಯ ವಸ್ತುಗಳನ್ನೇ ಕುರಿತು ಚಿಂತನೆ ಮಾಡ್ತಾ ಇರ್ತೀವೋ ಅದರಲ್ಲಿ ನಮಗೆ ಸಂಘ ಉಂಟಾಗತ್ತೆ ಅಟ್ಯಾಚ್ಮೆಂಟ್ ಸಂಘದಿಂದ ಸಂಘಾದ ಕಾಮ ಸಂಜಾಯಿತೆ ಆ ವಸ್ತು ನನಗೆ ಬೇಕೇ ಬೇಕು ಮೊದಲು ಅಟ್ಯಾಚ್ಮೆಂಟು ಆ ವಸ್ತು ಚೆನ್ನಾಗಿದೆ ಆ ವಸ್ತು ನನಗೆ ಹಿತವನ್ನು ಉಂಟು ಮಾಡುತ್ತೆ ಆ ವಸ್ತುವಿನ ನನಗೆ ಸುಖ ಸಿಗುತ್ತೆ ಇದೇ ಸಂಘ ಎರಡನೆಯದಾಗಿ ಸುಖ ಸಿಗುವಂತಹ ಚೆನ್ನಾಗಿರುವಂತಹ ವಸ್ತು ನನಗೇ ಬೇಕು ನೋಡಿ ಈ ವಸ್ತು ನನಗೆ ಬೇಕೇ ಬೇಕು ಈ ವಸ್ತು ಇಲ್ಲದೇ ಇದ್ರೆ ನಾನು ಬದುಕೇ ಇರಲಾರೆ ಇದು ಕಾಮ ಇದು ಕಾಮ ಇದು ಯಾವ ರೀತಿಯಲ್ಲೂ ಇರಬಹುದು ಈ ಕಾಮ ಎಂತಹ ವಿಷಯ ವಸ್ತುಗಳಲ್ಲಿ ಇಂತಹ ಅಟ್ಯಾಚ್ಮೆಂಟ್ ಇರುತ್ತೋ ಅಂತಹ ವಿಷಯ ವಸ್ತುಗಳಿಗೆ ಮನಸ್ಸು ಅದ್ರ ಹಿಂದೆಯೇ ಓಡ್ತಾ ಬೇರೆ ಯಾವುದಕ್ಕೂ ಅದು ಗಮನವನ್ನೇ ಕೊಡೋದಿಲ್ಲ ಯಾವ ಉಪದೇಶವನ್ನು ಅದು ಕೇಳೋದಿಲ್ಲ ಭ್ರಷ್ಟವಾಗಿ ಅಂತಹ ಸಮಯದಲ್ಲಿ ಆ ಕಾಮದಿಂದ ಎಲ್ಲ ಕಾಮಗಳು ಕೈಗೂಡುತ್ತೆ ಅಂತ ಹೇಳಲಿಕ್ಕಾಗಲಿಲ್ಲ ಕೈಗೂಡಿದರೆ ಇನ್ನೊಂದು ರೀತಿಯಲ್ಲಿ ನಮಗೆ ಅದು ಬಾಧಕವಾಗುತ್ತೆ ಹೇಗೆ ಅಂದರೆ ನನಗೆ ಇವತ್ತು ಯಾವುದೋ ಒಂದು ವಸ್ತು ಬೇಕು ನನ್ನ ಅದೃಷ್ಟದಲ್ಲದಿತ್ತು ಅದು ಸಿಗಬೇಕು ಅಂತ ಸಿಕ್ಬಿಟ್ಟು ನನ್ನ ಮನೆಗೆ ಬಂತು ಸಿಕ್ತು ಅದನ್ನು ಅನುಭವಿಸಿದೆ ಅನುಭವಿಸಿದ ಮೇಲೆ ಅದೇನು ಮಾಡ್ತು ಒಂದು ಸಂಸ್ಕಾರವನ್ನು ಒತ್ತಿ ಅದು ಹೊರಟೋಯ್ತು ಆ ವಸ್ತು ಉಳಿಲಿಲ್ಲ ನಾನು ಅನುಭವಿಸಿದ ಮೇಲೆ ಆ ವಸ್ತು ಉಳಿಯಿಲ್ಲ ಆ ವಸ್ತು ನಾಶವಾಯಿತು ತತ್ಕಾಲಕ್ಕೆ ಆ ವಸ್ತುವಿನಿಂದ ಯಾವ ಒಂದು ಅನುಭವ ಆಗಬೇಕೋ ಅಥವಾ ಸುಖ ಆಗಬೇಕೋ ಅದು ಆದಂತೆ ಆಗಿ ಅದು ಹೊರಟೋಯ್ತು ಆ ವಸ್ತು ಹೊರಟೋಯ್ತು ಸಂಸ್ಕಾರವನ್ನು ಒಳಗೆ ಬಿಡ್ತು ಆ ಸಂಸ್ಕಾರ ಹಿಂದಿನ ಸಂಸ್ಕಾರದ ಮೇಲೆ ಕೂತಿದ್ರಿಂದ ಆ ಹಿಂದಿನ ಸಂಸ್ಕಾರ ಇನ್ನೂ ಗಟ್ಟಿಯಾಯಿತು ಹಿಂದಿನ ಸಂಸ್ಕಾರ ಇನ್ನೂ ಗಟ್ಟಿಯಾಯಿತು ಇನ್ನೂ ಗಟ್ಟಿಯಾಗಿ ಆ ವಸ್ತುವಿನ ಮೇಲೆ ಇನ್ನೂ ಬಿಗಿಯಾದಂತಹ ಮಮತೆ ಉಟ್ಕೊಟ್ಟು ಇದು ಮೇಲ್ನೋಟಕ್ಕೆ ನಮಗೆ ಗೊತ್ತೇ ಆಗಲ್ಲ ಮೇಲ್ನೋಟಕ್ಕೆ ಆ ವಿಷಯವನ್ನು ಅನುಭವಿಸುವಾಗ ಮತ್ತು ಅನುಭವಿಸಿದ ನಂತರ ಗೊತ್ತಾಗೋದೇ ಇಲ್ಲ ಮುಂದಿನ ಬಯಕೆಯಲ್ಲಿ ನಮಗೆ ಗೊತ್ತಾಗುತ್ತದೆ ಯಾರಿಗಾದ್ರು ತಾಳ್ಮೆ ಇದ್ರೆ ಯಾರಿಗಾದ್ರೂ ತಮ್ಮ ಮನಸ್ಸನ್ನು ವಿಶ್ಲೇಷಣೆ ಮಾಡುವಂತಹ ಧೈರ್ಯವಿದ್ರೆ ಆಗ ಒಂದು ಕ್ಷಣ ಮುಂದಿನ ಆ ಒಂದು ಕಾಮ ಉತ್ಪತ್ತಿ ಆಲೋಚನೆ ಮಾಡಬೇಕು ಹಿಂದೆ ನನಗೆ ಆ ವಸ್ತುವಿನ ಮೇಲೆ ಯಾವ ರೀತಿಯ ಆಕರ್ಷಣೆ ಇತ್ತೋ ಅದಕ್ಕೂ ಈಗ ಆ ವಸ್ತುವಿನ ಮೇಲೆ ಇದ್ದಂತಹ ಆಕರ್ಷಣೆಗೂ ವ್ಯತ್ಯಾಸ ಇದೆಯೋ ಇಲ್ವೋ ಅಂತ ನೀವು ಪರೀಕ್ಷೆ ಮಾಡಿ ನೋಡ್ಕೊಳ್ಬೋದು ವ್ಯತ್ಯಾಸ ಇದ್ರೆ ಯಾವ ರೀತಿಯಲ್ಲಿ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ ನಮಗೆ ಅದು ನಿದಾನಕ್ಕೆ ಸಮುದ್ರದ ಆಕಾರವನ್ನು ತಾಳ್ತಾ ಇರುವ ಹಾಗೆ ಅಲೆ ಇನ್ನೂ ದೊಡ್ಡದಾಗಿ ಬರ್ತಾ ಇರುವಾಗೆ ನಮಗೆ ಗೊತ್ತಾಗುತ್ತೆ ಆದ್ದರಿಂದ ಆ ಸಿಕ್ಕಂತಹ ಕಾಮದ ವಸ್ತುವು ಕೂಡ ನಮಗೆ ಗುಪ್ತ ವೈರಿಯಾಗಿ ನಮ್ಮಲ್ಲಿ ಇರುತ್ತೆ ಇದು ಹೋಗಲಿ ಈಗ ನಾವು ಕಾಣಿಸಿದಂತಹ ವಸ್ತು ನಮಗೆ ಸಿಕ್ತಕ್ಕಂತಹ ಒಂದು ಪ್ರಪೋರ್ಷನ್ ಅಥವಾ ರೇಷಿಯೋ ನೋಡಿಕೊಂಡ್ರೆ ತೊಂಬತ್ತು ಹತ್ತು ತೊಂಬತ್ತು ಶೇಕಡ ತೊಂಬತ್ತು ಸಿಗದೆ ಹೋಗುವುದು ಶೇಕಡಾ ಹತ್ತು ನಮ್ಮ ಅನುಭವಕ್ಕೆ ಸಿಗುವುದು ಅಷ್ಟೇ ಆದರೆ ನಮ್ಮ ಭ್ರಮೆ ಮತ್ತು ನಮ್ಮ ಆಶೆ ಇರುತ್ತಲ್ಲ ಅಂದರೆ ಹೋಪ್ ಆ ಹೋಪ್ ಮತ್ತೆ ನಮ್ಮ ಭ್ರಮೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಆ ಸಿಕ್ಕಂತಹ ಹತ್ತು ಪರ್ಸೆಂಟ್ ಇದೆಯಲ್ಲ ಅದನ್ನು ಹಂಡ್ರೆಡ್ ಮಾಡುತ್ತೆ ನನಗೆ ನಾನು ಬಯಸಿದಂತಹ ವಸ್ತು ಖಚಿತವಾಗಿ ಸಿಗುತ್ತದೆ ಹೀಗನ್ಸುತ್ತೆ ನೀವು ನೋಡ್ಕೊಡಿ ಅದಕ್ಕೋಸ್ಕರ ಮನುಷ್ಯ ಲ್ಯಾಟ್ರಿ ನೂರು ಸಲಿ ತಗೊಂಡು ನೂರು ಸಲಿ ಹೊಡೆದೇ ಹೋದರೂ ಕೂಡ ನೂರ ಒಂದೇ ಸರಿ ನನ್ಗೆ ಅದು ಹೊಡಿಯೋದು ಅಂತ ಹೇಳ್ತ ನೂರ್ ಸಲಿ ನಾಮ ಹಾಕಿದ್ರು ಅವನಿಗೆ ಸರ್ಕಾರದವರು ನೂರ್ ಒಂದೇ ಸಲಿ ನನ್ಗೆ ಬರೋದ್ರೆ ಭಗವಂತನ್ ಗೊತ್ತಿಲ್ವಾ ನಾನು ಎಷ್ಟು ಕಷ್ಟಪಟ್ಟೆ ನನ್ಗೆಸ್ಟ್ ಲಾಸ್ ಆಗಿದೆ ಅಂತ ಅಂತ ತಾನು ಭ್ರಾಂತಿಯಿಂದ ಸಮಾಧಾನವನ್ನು ತಾನೇ ಮಾಡ್ತಾನೆ ತನ್ನ ಮನಸ್ಸಿಗೆ ಮಾಡಿಕೊಡ್ತಾನೆ ನೋಡಿ ಇದು ಅಂದ್ರೆ ಶೇಕಡ ತೊಂಬತ್ತು ನಮ್ಗೆ ಸಿಗೋದೇ ಇಲ್ಲ ನಾವು ಅನಲೈಸ್ ಮಾಡಿ ನೋಡಿ ನಮ್ಮ ಪ್ರಯತ್ನಕ್ಕೆ ನಿಜವಾಗಿಯೂ ಎಷ್ಟು ಪ್ರತಿಫಲ ಸಿಕ್ಕಿದೆ ಎಷ್ಟು ಸಿಕ್ಕಿದೆ ಅಂತ ಹಾಗೇನಾಗುತ್ತೆ ಯಾವಾಗ ನಾವು ಅತ್ಯಂತವಾಗಿ ಕಾಮಿಸ್ತಾ ಇರ್ತೀವೋ ಅತ್ಯಂತವಾಗಿ ಆ ವಸ್ತು ಬೇಕೇ ಬೇಕು ಆ ವಸ್ತು ಇಲ್ಲದೆ ಹೋದರೆ ನನಗೆ ಒಂದು ಕ್ಷಣವೂ ಇರಲಿಕ್ಕಾಗುವುದಿಲ್ಲ ಅಂತ ಇರ್ತಕ್ಕಂಥ ಮನಸ್ಸಿಗೆ ಮಗುವಿನಂತೆ ನೀವು ಮಕ್ಕಳನ್ನು ನೋಡಿದ್ದೀರಲ್ಲ ಆ ಮಕ್ಕಳು ಯಾವ ರೀತಿಯಲ್ಲಿ ಪಟ್ಟು ಹಿಡಿತವೆ ಕೋಪ ಮಾಡಿ ಅಲ್ಲ ಎಷ್ಟು ರಂಪ ಮಾಡ್ತವೆ ಆ ರೀತಿಯಲ್ಲಿ ಮನಸ್ಸು ಕೂಡ ಸಿಗಲಿಲ್ಲ ಅಂದ ತಕ್ಷಣ ವ್ಯಗ್ರವಾಯಿತು ಅದೇ ಇಮೋಷನ್ ಯಾವ ಭಾವನೆ ಕಾಮ ಅಂತ ಅನ್ಸ್ಕೊಂಡಿತ್ತೋ ಅದು ಇನ್ನೊಂದು ರೂಪವನ್ನು ತಾಳುತ್ತೆ ಇದು ಶೂರ್ಪಣಕಿಯ ಉದಾಹರಣೆ ಅತ್ಯಂತ ನೂರಕ್ಕೆ ನೂರರಷ್ಟು ಹೋಲುತ್ತೆ ರಾಮಾಯಣದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಪಾತ್ರವೂ ಕೂಡ ನಮ್ಮ ಅಧ್ಯಾತ್ಮ ಜೀವನಕ್ಕೆ ಹೇಳಿ ಮಾಡಿಸಿದಂತೆ ಇದೆ ರಾಮ ಅಂತಕ್ಕಂತಹ ಆ ಜೀವಿಯ ಸೀತೆ ಅಂತಕ್ಕಂತಹ ಜ್ಞಾನವನ್ನ ಯಾವಾಗ ಅಕಾಮರೂಪಿಯಾದಂತಹ ರಾಮನ ಅಪಹರಿಸಿ ಬಿಡ್ತಾನೋ ಆಗ ಜೀವಿ ಎಲ್ಲ ರೀತಿಯಿಂದಲೂ ಶೋಕಕ್ಕೆ ಒಳಗಾಗ್ತದೆ ಎಲ್ಲ ರೀತಿಯಿಂದಲೂ ಶೋಕಕ್ಕೆ ಒಳಗಾಗ್ತದೆ ಆದ್ದರಿಂದ ಆತ ಮೊದಲು ಜಹಿಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ ರಾಮನಿಗೆ ನೀವೆಲ್ರೂ ರಾಮರೇ ಹೇ ರಾಮರೇ ಮೊದಲು ಆ ಕಾಮರೂಪಿಯಾದಂತಹ ನಿಮ್ಮ ರಾವಣನನ್ನು ಕೊಂದು ಹಾಕಿ ಜಹಿ ಕೊಂದು ಹಾಕಿ ಅಂತಹ ಮಹಾಶತ್ರುವನ್ನು ಆಗ ಸೀತೆ ನಿಮಗೆ ಸಿಗ್ತಾಳೆ ಸೀತೆ ಅಂದ್ರೆ ನಿಮ್ಮ ಪ್ರಜ್ಞೆ ನಿಮ್ಮ ಜ್ಞಾನ ಸೀತೆ ಜೊತೆಗೇ ಇರಬೇಕು ನೀವು ಸೀತೆ ಬಿಟ್ರೆ ಕೆಟ್ರಿ ಅಂತ ಸೀತೆಯನ್ನ ನಿಮ್ಮಿಂದ ಬೇರೆ ಮಾಡಿಬಿಟ್ರೆ ಕೆಟ್ರಿ ಅಂತ ಲೆಕ್ಕ ಹಾಗೆ ಅಷ್ಟು ಗೂಢವಾಗಿದೆ ಈ ಪ್ರತಿಯೊಂದು ಶೂರ್ಪಣಕ್ಕಿ ಎಷ್ಟು ಮನಮೋಹಕವಾಗಿ ಬಂದು ಕಾಮರೂಪಿಡಿ ಪ್ರಪೋಸ್ ಮಾಡಲಿಕ್ಕೆ ರಾಮನಿಗೆ ರಾಮನಿಂದ ಲಕ್ಷ್ಮಣ ಲಕ್ಷ್ಮಣನಿಂದ ರಾಮ ಪಾಪ ಅವರಿಬ್ರು ವಾಲಿಬಾಲ್ ಇವಳನ್ನೇ ವಾಲಿಬಾಲ್ ಅಂತ ತಿಳ್ಕೊಂಡಿದ್ರೇನು ಅವಳು ಅವನು ರಾಮ ಲಕ್ಷ್ಮಣನ ಲಕ್ಷ್ಮಣ ರಾಮನ ಹತ್ರ ಓಡಾಡಿಸಿ ಕೋಪ ಬಂದು ಸೀತೆ ನಕ್ಕಾಗ ಈಕೆಯ ಮನಸ್ಸಿನಲ್ಲಿ ಇರ್ತಕ್ಕಂತಹ ಬಯಕೆ ಈಡೇರಿದಾಗ ಇದ್ದಕ್ಕಿದ್ದ ಹಾಗೆ ಆಕೆಯ ರೂಪ ಚೇಂಜ್ ಆಯ್ತು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಕಾಮಕ್ಕೆ ಕರೆಕ್ಟ್ ಆಗಿದೆ ಯಾಕೆಂದ್ರೆ ಮುಂದೆ ಬರ್ತೇನೆ ನಾನು ಹೇಳ್ತೇನೆ ಎಲ್ಲಿ ಎರಡು ಒಂದೇ ಅಂತ ಎರಡು ಬೇರೆ ಬೇರೆ ಭಾವನೆ ಅಲ್ಲ ಇದೆ ಕಾಮ ಇಸ್ ಈಕ್ವಲ್ ಟು ಕ್ರೋಧ ಕಾಮದಿಂದ ಕ್ರೋಧ ಅಂತ ಸುಮ್ಮನೆ ಇಲ್ಲಿ ಹೇಳಿದ್ದಾರೆ ಅಷ್ಟೇ ಅದು ನೋಡ್ಲಿಕ್ಕೆ ಮಾತ್ರ ಆ ರೀತಿ ಕಾಮವೇ ಕ್ರೋಧ ಕಾಮವೇ ಕ್ರೋಧ ಮುಂದೆ ಅತ್ಯಂತ ಸೂಚ್ಛವಾಗಿ ಅದನ್ನು ಹೇಳಿದ್ದಾರೆ ನಾನು ಹೇಳ್ತೇನೆ ಮುಂದೆ ಬರುತ್ತೆ ಅದು ಆ ಕಾಮ ಮತ್ತು ಕ್ರೋಧ ಹೇಗೆ ಇಂಟರ್ಚೇಂಜ್ ಆಗುತ್ತೆ ಅಂತ ಒಂದಕ್ಕೊಂದು ಬದಲಾವಣೆ ಅಂತ ಕುದುಗಿರುವ ಕ್ರೋಧ ಕಾಮ ಕುದುಗಿರುವ ಕ್ರೋಧ ಕಾಮ ಹಾಗೆ ಶೂಕ್ಷ್ಮಣಕ್ಕಿ ತನ್ನ ವೇಷವನ್ನು ಬದಲಾವಣೆ ಮಾಡಿದ್ರೆ ನಮ್ಮ ಮನಸ್ಸು ವೇಷವನ್ನು ಬದಲಾವಣೆ ಮಾಡುತ್ತೆ ನಿಜವಾದ ವೇಷವನ್ನು ತಾಳುತ್ತೆ ಅದು ಕ್ರೋಧ ಆ ಕ್ರೋಧ ರಾಕ್ಷಸ ರೂಪವನ್ನು ಒಮ್ಮೆ ತಾಳ್ತು ಅಂದರೆ ಅಲ್ಲಿಯ ತನಕ ನಿಮ್ಮ ಹತೋಟಿಯಲ್ಲಿ ಇತ್ತು ಮನಸ್ಸು ಎಲ್ಲಿ ಸಂಘ ಕಾಮ ಅಲ್ಲೂ ಕೂಡ ಅತ್ಯಂತ ನಿಮ್ಮ ಪ್ರಜ್ಞೆಯನ್ನು ಉಪಯೋಗಿಸಿ ನಿಮಗೆ ಗುರುಗಳು ಹೇಳಿರತಕ್ಕಂತಹ ಶಾಸ್ತ್ರದಲ್ಲಿ ನೀವು ಓದಿರತಕ್ಕಂತಹ ವಿವೇಕಯುತವಾದಂತಹ ಮಾತುಗಳನ್ನೆಲ್ಲ ಮತ್ತೆ ಮತ್ತೆ ಮನನ ಮಾಡಿಕೊಂಡು ವೈರಾಗ್ಯವನ್ನು ತಂದುಕೊಂಡು ಹೇಗೋ ಅದನ್ನು ಸಂಭಾಳಿಸ್ಬೋದು ಶಾಂತ ಮಾಡ್ಬೋದು ನಿಮ್ಮ ಕೈಯಲ್ಲಿ ಆ ಶಕ್ತಿ ಇದೆ ಯಾವಾಗ ನೀವು ಅದರ ಆ ಶಕ್ತಿಯನ್ನು ಉಪಯೋಗಿಸಿಕೊಳ್ಳದೆ ಫ್ರೀ ಬಿಟ್ಬಿಟ್ರೋ ಶೂರ್ಪಣಕ್ಕೆ ನಿಜವಾದ ರೂಪವನ್ನು ತಾಳಲಿಕ್ಕೆ ಬಿಟ್ಬಿಡ್ತಿರೋ ಆಗ ನಿಮ್ಮ ಕಂಟ್ರೋಲಿಗೆ ಸಿಗದೆ ಇರತಕ್ಕಂತಹ ಇನ್ನೊಂದು ಸರಣಿ ಶುರುವಾಗುತ್ತೆ ಸೀರೀಸ್ ಅದು ಯಾವ ಸರಣಿ ಅಂದರೆ ಕ್ರೋಧ ಎಂತಹ ಕ್ರೋಧ ಬರುತ್ತೆ ಅಂದರೆ ಆ ರಾಮಾಯಣದಲ್ಲೇ ಬರ್ತಕ್ಕಂತಹ ಒಂದು ಮಾತು ಈ ಕ್ರೋಧ ಬಂದಾಗ ತನ್ನ ತಾಯಿಯನ್ನೂ ಕೂಡ ಆತ ಪರಿಗಣಿಸುವಲ್ಲಿ ಬಂತು ತನ್ನ ತಂದೆಯ ತನ್ನ ಗುರುವಿನ ಒಂದು ಸ್ಥಾನಮಾನವನ್ನು ಆತ ನೋಡೋದಿಲ್ಲ ಎಲ್ಲರ ಎದುರುಗಡೆ ಅವರನ್ನ ಬೈತಾನೆ ನಿಂದಿಸ್ತಾನೆ ಇನ್ನೂ ಜಾಸ್ತಿ ಆದ್ರೆ ಒಂದೇ ಆಗ್ತದೆ ನನಗೀಗ ಪೇಪರ್ ನೋಡಿದ್ರೆ ಪ್ರತಿನಿತ್ಯ ಅದೇ ಇರು ಒಂದು ಸಲ ನಾ ಅದಕ್ಕೆ ಈಗ ಪೇಪರ್ ನೋಡೋದೇ ಬಿಟ್ಬಿಟ್ಟೆ ಯಾಕೆ ಅಂದರೆ ಪೇಪರು ವಿಶೇಷ ಸಾಮಾನ್ಯ ನನಗೆ ಗೊತ್ತಾಗಿದೆ ಸಾಮಾನ್ಯ ಗೊತ್ತಿದ್ಮೇ ಗೊತ್ತಾದ ಮೇಲೆ ವಿಶೇಷ ಇನ್ನೇಂದ್ರಿ ದಿನಾಗಲೂ ವಿಶೇಷವೇ ವಿಶೇಷದಲ್ಲಿ ಮಹತ್ವ ಇಲ್ಲ ಸಾಮಾನ್ಯ ಅಂದರೆ ಏನು ಎಲ್ಲವೂ ಕೂಡ ಕಾಮಕ್ರೋಧಾದಿಗಳಲ್ಲಿ ಇವೆ ಇದೇ ಸಾಮಾನ್ಯ ಯಾವುದೇ ಒಂದು ಇನ್ಸಿಡೆಂಟ್ ತೆಗೆದುಕೊಳ್ಳಿ ಅಧಿಕಾರ ಮರವೋ ಅಥವಾ ಇನ್ನೇನೋ ಅದೇನೋ ಕೊನೆಗೆ ಬಂದು ಅಲ್ಲೇ ನಿಲ್ಲುತ್ತೋ ಅನಲೈಸ್ ಮಾಡ್ತಾ ಮಾಡ್ತಾ ಮಾಡ್ತಾ ಹೋದರೆ ಕೊನೆಗೆ ಬಂದು ಅಲ್ಲೇ ಭಗವದ್ಗೀತೆಯಲ್ಲಿ ಬಂದು ನಿಲ್ಲುತ್ತೆ ಆದ್ದರಿಂದ ಪೇಪರ್ ಓದುವ ಸಮಯವನ್ನು ಭಗವದ್ಗೀತೆಯನ್ನೇ ಓದೋಣ ಅಂತ ಶ್ರೀರಾಮಕೃಷ್ಣರು ಎಲ್ಲಿ ಪೇಪರ್ ನ್ಯೂಸ್ ಪೇಪರ್ ಇತ್ತೋ ಮೊದಲು ಬೈದು ನ್ಯೂಸ್ ಪೇಪರನ್ನು ತೆಗೆಸಿ ಗಂಗಾಜಲ ಚಿಮಿಸ್ತಾ ಇದ್ರು ಶ್ರೀರಾಮಕೃಷ್ಣ ಇದು ನಮಗೆ ವಚನ ವೇದದಲ್ಲಿ ಸಿಗುತ್ತೆ ಅಂದರೆ ಅಷ್ಟು ಪವಿತ್ರವಾದ ವಸ್ತು ನ್ಯೂಸ್ ಪೇಪರು ಅಂತ ಶ್ರೀರಾಮಕೃಷ್ಣ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ ಅದೇನೇ ಇಲ್ಲಿ ಒಮ್ಮೆ ಆ ಕ್ರೋಧ ಜಾಸ್ತಿ ಆಯಿತು ಉಲ್ಬಣಿಸ್ತು ಅಂತ ಹೇಳಿದ್ರೆ ಆಗ ಏನಾಗುತ್ತೆ ಆ ಕ್ರೋಧದಿಂದ ಸಮೋಹ ಉಂಟಾಗುತ್ತೆ ಅಂತ ಹೇಳಿದ್ರೆ ಯಾವುದು ಮಾಡಬೇಕಾದದ್ದು ಯಾವುದು ಮಾಡಬಾರದು ಅನ್ನುವುದು ಗೊತ್ತಾಗ ಕೇವಲ ಗೊತ್ತಾಗುವುದು ಒಂದೇ ಅಲ್ಲ ಮಾಡಬಾರದ್ದು ಮಾಡಲೇಬೇಕು ಅಂತ ಬರುತ್ತೆ ಮಾಡಬೇಕಾದ್ದು ಮಾಡಲೇಬಾರದು ಅಂತ ಉಂಟಾಗುತ್ತೆ ವಿಪರೀತ ಜ್ಞಾನ ಉಂಟಾಗುತ್ತೆ ಸಮೂಹ ಅಂದರೆ ಅದು ಸ್ಕ್ರೀನ್ ಹಾಕ್ಬಿಟ್ಟು ಆ ಸ್ಕ್ರೀನ್ ಮೇಲ್ಗಡೆ ಫಿಲಮ್ ತೋರಿಸಿದರೆ ಯಾವ ರೀತಿ ಆಗುತ್ತೋ ಸ್ಕ್ರೀನ್ ಅಂದರೆ ಫಸ್ಟು ನಿಮಗೆ ಆ ವಾಸ್ತವಾಂಶವನ್ನು ಮುಚ್ಚು ಮುಚ್ಚುವಂತಹ ಒಂದು ಸ್ಕ್ರೀನ್ ಆ ಸ್ಕ್ರೀನ್ ಮೇಲೆ ಈ ಮನಸ್ಸಿಗೆ ಏನು ಬೇಕೋ ಅದೆಲ್ಲ ತೋರಿಸುವಂತಹ ಚಮತ್ಕಾರ ಪ್ರೊಜೆಕ್ಷನ್ ಹಾಗೆ ಈ ಸಮೂಹ ಅನ್ನೋದು ಆ ನಮ್ಮ ಮನಸ್ಸನ್ನು ಆ ಸಂಪೂರ್ಣವಾಗಿ ಆವರಿಸ್ಬಿಟ್ಟು ಆ ಬುದ್ಧಿಯಲ್ಲಿ ವಿಪರೀತ ಜ್ಞಾನವನ್ನು ಅನಿಸುತ್ತೆ ಅದಕ್ಕೋಸ್ಕರ ಕ್ರೋಧಗೊಂಡವನ್ನು ನೀವು ನೋಡಬೇಕು ಅವನು ಆರ್ಗ್ಯೂ ಮಾಡೋದು ಎಷ್ಟು ಚೆನ್ನಾಗಿ ಶಾಸ್ತ್ರದ ರೀತಿಯ ಅವನು ಆರ್ಗ್ಯೂ ಮಾಡ್ತಾನೆ ಅಂದರೆ ತಾನು ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಶಾಸ್ತ್ರಬದ್ಧವಾಗಿದೆ ಗುರುಗಳಿಗೆ ಸಮ್ಮತವಾಗಿದೆ ನನ್ನ ಆತ್ಮಸಾಕ್ಷಿಗೆ ಅದು ಸಲೀಸಾಗಿದೆ ಅನ್ನುವಂತೆ ಅಷ್ಟು ಚೆನ್ನಾಗಿ ಲಾಯರ್ ಬೇಕು ಸಮಾಜದಲ್ಲಿ ಅವನು ಹೇಳಿಕೊಳ್ಳೋದು ನಾನು ಮಾಡೋದೆಲ್ಲವೂ ಕೂಡ ನೀತಿ ಮತ್ತು ನಯ ಅಂತ ಹಾಗೆ ಈ ಅತ್ಯಂತ ಕ್ರೋಧಗೊಂಡು ಸಮೋಹವಾದಂತಹ ಮನಸ್ಸು ತಿಳಿಯತ್ತೆ ನಾನು ಮಾಡ್ತಿರೋದು ಎಲ್ಲ ಸರಿ ನನಗೆ ಆ ವಸ್ತು ಬೇಕೇ ಬೇಕಾಗಿತ್ತು ನನ್ನ ಪಾಲಿಗೆ ಅದು ಬಂದಿತ್ತು ಇವನೊಬ್ಬ ತಪ್ಪಿಸಿದ ನನ್ನ ಸೀಟ್ ಬರಬೇಕಾಯಿತು ಇನ್ನೇನು ಒಂದು ಓಟ್ನಲ್ಲಿ ನನ್ನನ್ನು ಏನೋ ಮೋಸ ಮಾಡಿ ತಪ್ಪಿಸ್ದ ಆದ್ರೆ ನೀವು ಗುಟ್ಟು ಅಡುಗಿಸ್ಬೇಕು ಅಂತ ಒಂದು ಕ್ರೋಧ ನಂತರ ಆ ಸಮೂಹ ಉಂಟಾದಾಗ ಏನಾಗುತ್ತೆ ಸ್ಮೃತಿ ವಿಭ್ರಮ ತಾನು ಗುರು ಹಿರಿಯರಿಂದ ಕೇಳಿದ್ದು ತಾನು ಓದಿದ್ದು ಉಪದೇಶ ಎಲ್ಲ ಕೇಳಿದ್ದು ಎಲ್ಲ ಆ ಸ್ಮೃತಿಯಲ್ಲಿ ಹೋಗಿ ಕೂತಿರುತ್ತೆ ಆ ಸ್ಮೃತಿಯಲ್ಲಿ ಹೋಗಿ ಕೂತಿರ್ತಕ್ಕಂಥದ್ದು ಈ ಸಮೂಹದಿಂದ ಸಂಪೂರ್ಣವಾಗಿ ಮರೆಯಾಗುತ್ತೆ ಯಾವುದೂ ಕೂಡ ವಾಪಸ್ ಮೇಲುಗಡೆ ಬರೋದಿಲ್ಲ ಅವನ ಸಹಾಯಕ್ಕೆ ಬರೋದಿಲ್ಲ ಅವನ ಸಹಾಯಕ್ಕೆ ಬರದೆ ಹೋದರೆ ಅವನ ಸಹಾಯಕ್ಕೆ ಕೇವಲ ಶತ್ರುವೇ ಬಂದರೆ ಅವನು ಶತ್ರುವಿನ ಕೆಲಸ ಮಾಡ್ತಾನೆ ಹೊರತು ಮಿತ್ರನ ಕೆಲಸ ಮಾಡುವುದಿಲ್ಲ ಇದು ಅತ್ಯಂತ ದೊಡ್ಡ ಡಿಸಡ್ವಾಂಟೇಜ್ ಕೋಪದಿಂದ ಕೋಪಕ್ಕೆ ಕೈ ಮೀರಿದ್ರೆ ಸ್ಮೃತಿ ನಾಶವಾದರೆ ಸ್ಮೃತಿ ಹೊರಟೋದ್ರೆ ಸ್ಮೃತಿಭ್ರಂಶ ಅದು ಬುದ್ಧಿ ನಾಶ ಯಾವಾಗ ಸ್ಮೃತಿಯೇ ಹೊರಟು ಸ್ಮೃತಿಯಲ್ಲೇ ಪ್ರತಿಯೊಂದು ಇರ್ತಕ್ಕದ್ದು ನಮ್ಮ ಜ್ಞಾನ ಎಲ್ಲ ಇರ್ತಕ್ಕಂಥದ್ದು ಸ್ಮೃತಿ ರೂಪವಾದಂತಹ ಟೇಪ್ ರೆಕಾರ್ಡ್ ಸ್ಮೃತಿ ರೂಪವಾದಂತಹ ಟೇಪಲ್ಲಿ ಸ್ಮೃತಿ ರೂಪವಾದಂತಹ ಸಿಡಿಯಲ್ಲಿ ಅದಿರೋದು ಯಾವುದು ನಾವು ಓದಿರ್ತಕ್ಕಂಥದ್ದು ಗುರುಗಳು ಹೇಳಿರ್ತಕ್ಕಂಥದ್ದು ಪ್ರತಿಯೊಂದು ಅಲ್ಲೇ ಇರುತ್ತೆ ಯಾವಾಗ ಈ ಬರ್ನಿಂಗ್ ಪ್ರೊಸೆಸ್ ತುಂಬ ಜಾಸ್ತಿ ಆಯಿತೋ ಸಿಡಿಯನ್ನು ನಿಜವಾಗ್ಲೂ ಬರ್ನ್ ಮಾಡ್ತೋ ಸಿಡಿ ನಿಜವಾಗ್ಲೂ ಸುಟ್ ಆ ಅದರಲ್ಲಿ ಇರ್ತಕ್ಕಂತಹ ಯಾವ್ಯಾವ ಗೆರೆ ಇದೆಯೋ ಆ ಗೆರೆಯನ್ನೇ ಸುಟ್ ಆಗ ಸಿಡಿ ವೇಸ್ಟ್ ಆದಂಗೆ ಲೆಕ್ಕ ನಿಮಗೆ ಹಾಗೆ ಈ ಸ್ಮೃತಿ ಭ್ರಂಶ ಮಾಡಿಬಿಟ್ರೆ ಆ ಬುದ್ಧಿ ಸಿಡಿ ಸೀಡಿ ನಾಶವಾದಂಗೆ ಲೆಕ್ಕ ಯಾವ ಕೆಲಸಕ್ಕೂ ಬರೋದು ಯಾವ ಕೆಲಸಕ್ಕೂ ಬರೋದು ನಿಮ್ಮ ಜ್ಞಾನ ಎಲ್ಲ ಯೂಸ್ಲೆಸ್ ಆವಾಗ ಅದರ ಮುಂದೆ ಹೀಗೆ ಸಡನ್ನಾಗೆ ಪತನ ಆಗುತ್ತೆ ಇದು ಶುರು ಆಗೋದು ಯಾವಾಗ ಅಂದರೆ ಸಂಘದಿಂದ ಮೊದಲು ಧ್ಯಾನದಲ್ಲಿ ನಿಧಾನವಾಗಿರುತ್ತೆ ಅದರ ಬೇಗ ಕಾಮದಲ್ಲಿ ಸ್ವಲ್ಪ ವೇಗವನ್ನು ಹೆಚ್ಚು ಮಾಡಿಕೊಳ್ಳುತ್ತೆ ಕಾಮ ಜಾಸ್ತಿಯಾದಾಗ ಅದರ ವೇಗ ಜಾಸ್ತಿ ಆಗತ್ತೆ ಆದರೂ ಕೂಡ ಆ ನಿಮ್ಮ ಶಕ್ತಿಯಿಂದ ಆತ್ಮದ ಶಕ್ತಿಯಿಂದ ಅದನ್ನು ತಡೆದು ಅದನ್ನು ಒಂದು ಹದ್ದುಪಸ್ತಿಗೆ ತರ್ಬೋದು ಕ್ರೋಧಕ್ಕೆ ಅದು ಜಾರಿದಾಗ ಹೀಗೆ ಹೋಗಿ ಹೀಗೆ ಅದನ್ನು ಪುನಃ ಮೇಲ್ಗಡೆ ತರೋದು ಅಂದರೆ ಇನ್ನೊಂದು ಮಹಾಶಕ್ತಿಯ ಕೆಲಸ ಆಗಬೇಕು ಭಗವಂತನೇ ಬರಬೇಕು ಹೇಗೆ ಕಂಸಾದಿಗಳನ್ನು ನಿಗ್ರಹ ಮಾಡಿದ್ನವನು ಹಾಗೆ ನಮ್ಮನ್ನ ನಿಗ್ರಹ ಮಾಡ್ಬೇಕಾದ್ರೆ ಅವನ್ ಬರಬೇಕು ಇಲ್ಲದೆ ಒಂದು ತಪ್ಪು ಘಟಿಸಿ ಹೋಗ್ಬಿಡುತ್ತೆ ನಮಗೆ ಇದು ಸಾಮಾನ್ಯವಾದಂತಹ ಒಂದು ಮನಸ್ಸಿನ ಪತನದ ಚಿತ್ರಣವನ್ನ ಇಲ್ಲಿ ಭಗವಂತ ತೋರಿಸಿದ್ದಾನೆ ಆದ್ರೆ ಇಲ್ಲಿ ವಿಶೇಷ ಏನು ಅಂದ್ರೆ ವಿಷಯಾನ ಧ್ಯಾಯತೇ ಈ ವಿಷಯ ಅಂದ್ರೆ ಇಲ್ಲಿ ಕೇವಲ ಇಂದ್ರಿಯ ವಿಷಯಗಳು ಅಂತಲೇ ತಗೊಳ್ಬೇಕೇ ಹೊರತು ಭಗವಂತನ ವಿಷಯ ಅಂತ ತಗೊಳ್ಬಾರ್ದು ಯಾಕೆ ಅಂದ್ರೆ ಭಗವಂತನ ವಿಷಯ ಅಂತ ತೆಗೆದುಕೊಂಡ್ರೆ ಇದು ಉಲ್ಟ ಆಗುತ್ತೆ ಭಗವಂತನ ವಿಷಯವಾಗಿ ನಮ್ಮ ಎಲ್ಲ ಇಂದ್ರಿಯಗಳನ್ನ ನಮ್ಮ ಮನಸ್ಸನ್ನ ನಾವು ಕುರಿತು ಧ್ಯಾನ ಮಾಡ್ತಾ ಇದ್ರೆ ಅದರಿಂದ ಕಾಮ ಉತ್ಪತ್ತಿ ಆಗುವುದಿಲ್ಲ ಪ್ರೇಮ ಉತ್ಪತ್ತಿ ಆಗುತ್ತೆ ಭಕ್ತಿ ಉತ್ಪತ್ತಿ ಆಗತ್ತೆ ಭಕ್ತಿಯಿಂದ ಅದು ನಮ್ಮಲ್ಲಿ ಇರ್ತಕ್ಕಂತಹ ಸಂಸ್ಕಾರವನ್ನು ಕುಸಂಸ್ಕಾರವನ್ನ ನಾಶ ಮಾಡುತ್ತೆ ಪುನಃ ಕುಸಂಸ್ಕಾರ ನಾಶದಿಂದ ಆ ಭಗವಂತನಲ್ಲಿ ಇರ್ತಕ್ಕಂಥ ಭಕ್ತಿ ಇನ್ನೂ ವೃದ್ಧಿಯಾಗುತ್ತೆ ಇನ್ನೂ ವೃದ್ಧಿ ಆದಾಗ ಆ ಭಕ್ತಿಯೇ ಭಗವಂತನಾಗಿ ನಮ್ಮ ಕಣ್ಣು ಮುಂದೆ ಕಾಣಿಸಿಕೊಳ್ಳುತ್ತೆ ನೋಡಿದ ಸಾ ಪರಮ ಪ್ರೇಮ ರೂಪ ಅಮೃತ ಸ್ವರೂಪ ಪಾಠ ನೆನಪಿದ್ಯಾ ಸಾ ಅಂದ್ರೆ ಭಕ್ತಿ ಪರಮ ಪ್ರೇಮ ಸ್ವರೂಪ ಪರಮ ಪ್ರೇಮದ ಸ್ವರೂಪಿ ಆಕೆ ಭಕ್ತಿ ಅಂತಕ್ಕಂಥಳು ಅಮೃತ ಸ್ವರೂಪ ಆಕೆ ಅಮೃತ ಸ್ವರೂಪಗಳಂತೆ ಮೃತ ಸ್ವರೂಪಗಳ ವಿಷೇಧ ಕುರಿತಾದಂತಹ ಭಕ್ತಿ ಅಥವಾ ಪ್ರೀತಿ ಯಾವುದಿದೆಯೋ ಅದು ಮೃತ ಸ್ವರೂಪ ನಮ್ಮನ್ನ ಮರಣಕ್ಕೆ ಕೊಂಡೊಯ್ಯತಕ್ಕಂತಹ ಸ್ವರೂಪ ಆದ್ರೆ ಭಗವಂತ ಅಮೃತ ಆದ್ರಿಂದ ಅವನ ಕುರಿತಾದಂತಹ ಆಲೋಚನೆ ಅವನ ಕುರಿತಾದಂತಹ ಧ್ಯಾನ ಮಾಡ್ತಕ್ಕಂಥದ್ದು ನಮ್ಮನ್ನು ನಮ್ಮ ಮನಸ್ಸನ್ನು ಅಮರವನ್ನಾಗಿ ಮಾಡುತ್ತೆ ಚಿನ್ನವನ್ನಾಗಿ ಮಾಡುತ್ತೆ ಮನಸ್ಸು ಒಮ್ಮೆ ಚಿನ್ನವಾಯಿತು ಅಂದರೆ ಭಗವಂತನನ್ನು ಮುಟ್ಟಿಬಿಡ್ತು ಅಂದರೆ ಆಮೇಲೆ ವಾಪಸ್ ಬಂದು ಎಲ್ಲಿ ಯಾವ ಪ್ರಚೆಯಲ್ಲಿ ಬೇಕಾದರೂ ಇರಿ ಎಂಥ ಸಂಸಾರದಲ್ಲಿ ಬೇಕಾದರೂ ಇರಿ ಎಷ್ಟು ಸಂಸಾರ ಬೇಕಾದರೂ ಕಟ್ಕೊಳ್ಳಿ ಏನೂ ತೊಂದರೆ ಇಲ್ಲ ಯಾಕೆ ಅಂದರೆ ಆ ಮನಸ್ಸು ಚಿನ್ನವಾಗುತ್ತೆ ಆ ಮನಸ್ಸು ಯಾವುದು ಪ್ರಪಂಚದ ಜೊತೆಗೆ ಬೆರಿಬೇಕಾಗಿತ್ತು ಸಂಘವಾಗಬೇಕಾಗಿತ್ತು ಆ ಸಂಘವಾಗಬೇಕಾದಂತಹ ಮನಸ್ಸು ಅತ್ಯಂತ ಪರಿಶುದ್ಧವಾಗುತ್ತೆ ಆ ಒನ್ನೇ ಅದನ್ನೇ ಶ್ರೀರಾಮಕೃಷ್ಣರಾಗ್ಲಿ ಅಥವಾ ಸ್ವಾಮಿ ಬ್ರಹ್ಮಾನಂದರಾಗಲಿ ಯಾಕೆ ಯಾಕೆ ಪದೇ ಪದೇ ಸಂಸಾರ ಮಾಡೋಕ್ಕಿಂತ ಮುಂಚೆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಿ ಅಂತ ಯಾಕೆ ಪದೇ ಪದೇ ಹೇಳ್ತಾರೆ ಅಂದರೆ ಇದೇ ರಾಸ ಅವ್ರದಲ್ಲ ಇದೆ ಒಂದೇ ಒಂದು ರಾಗ ಏನು ಅಂದರೆ ಸಂಸಾರದಲ್ಲಿರಿ ಏನು ತೊಂದರೆ ಇಲ್ಲ ಆದರೆ ಸಂಸಾರ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಸಾಧನೆ ಮಾಡಿ ಹೋಗಿ ಯಾಕೆ ಅಂದರೆ ಸಾಧನೆ ಮಾಡಿ ಮನಸ್ಸಿಗೆ ಸರಿಯಾದಂತಹ ಶಿಕ್ಷಣವನ್ನು ನೀವು ನೀಡಿದ್ದೇ ಆದರೆ ಆಗ ಶಿಕ್ಷಿತವಾದಂತಹ ಆ ಮನಸ್ಸು ಯಾವುದಕ್ಕೂ ಅಂಟಿಕೊಳ್ಳುವುದಿಲ್ಲ ನೀರಿನ ಮೇಲೆ ದೋಣಿ ಇದ್ದಂತೆ ದೋಣಿಯ ಒಳಗೆ ನೀರಿದ್ದಂತೆ ಅಲ್ಲ ಅದು ಈಗ ಅದು ಈಗ ದೋಣಿಯ ಒಳಗೆ ನೀರಿದ್ದಂತೆ ಸಾಧನೆ ಮಾಡಿ ಮನಸ್ಸನ್ನು ಪಕ್ವಗೊಳಿಸದೆ ವಿವೇಕ ವೈರಾಗ್ಯವನ್ನು ಗಳಿಸದೆ ನಾವು ಸಂಸಾರಕ್ಕೆ ಸಂಸಾರ ನಮ್ಮ ಇಳ್ದಿರುತ್ತೆ ಆಗಲಿ ದೋಣಿಯೊಳಗೆ ನೀರು ಇಳಿದಂತೆ ಎಳೆದು ಆದರೆ ಮನಸ್ಸನ್ನು ಚೆನ್ನಾಗಿ ತೊಡೆದು ಶಿಕ್ಷಿತವನ್ನಾಗಿ ಮಾಡಿ ಅದನ್ನು ಒಂದು ಆಸಕ್ತಿ ರಹಿತವನ್ನಾಗಿ ಮಾಡಿ ಎಲ್ಲ ತಗೊಂಡು ಬಿಸಾಕಿ ಅವರು ಯಾವ ಘೋರ ಸಂಸಾರದಲ್ಲಿ ಬೇಕಾದ್ರೆ ಬಿಸಾಕಿ ಅದು ಆರಾಮಾಗಿ ತಿಳ್ಕೊಂಡು ಒಂದು ಚೂರು ಯಾವುದಕ್ಕೂ ಅಂಟಿಕೊಳ್ಳದೆ ಅತ್ಯಂತ ಸುರಕ್ಷಿತವಾಗಿ ಇನ್ನೊಂದು ದಡವನ್ನು ಸೇರಿಬಿಡುತ್ತೆ ಅಂತಹ ಒಂದು ಎಚ್ಚರಿಕೆಯ ಗಂಟೆಯನ್ನ ಈ ಎರಡು ಮಂತ್ರದಲ್ಲಿ ಬಾರಿಸಿದ್ದಾನೆ ಭಗವಂತ ನಮ್ಮ ಮನಸ್ಸಿನ ಕುರಿತಾದಂಥ ಎಚ್ಚರಿಕೆಯ ಘಂಟೆ ಇದೆ ಧ್ಯಾನ ಧ್ಯಾನದಿಂದ ಸಂಘ ಸಂಘದಿಂದ ಕಾಮ ಕಾಮದಿಂದ ಸಿಗದೆ ಹೋದರೆ ಕ್ರೋಧ ಕ್ರೋಧದಿಂದ ಜಾರಿಕೆ ಏನೋ ಸ್ಮೃತಿವಿಭ್ರಮ ಮೋಹ ಸಮೋಹ ಸಮೋಹದಿಂದ ಸ್ಮೃತಿವಿಭ್ರಮ ಸ್ಮೃತಿಭ್ರಂಶ ಆದಮೇಲೆ ಬುದ್ಧಿನಾಶ ಕೊನೆಯಲ್ಲಿ ಇನ್ನೊಂದು ಆಗ್ತಾನೀಗ ಬುದ್ಧಿಯೇ ಹೊರಟು ಮನುಷ್ಯನಿಗೆ ಅವನು ಮನುಷ್ಯ ಅಂತ ಹೇಗೆ ಅನ್ಸ್ಕೊಳ್ತಾನೆ ಅವನ ಮನುಷ್ಯ ಅಂತ ಕರೆಯೋಲ್ಲ ಎರಡು ಕಾಲ ಮೇಲೆ ನಿಂತಿರೋ ಮನುಷ್ಯ ಅಂತ ಕರೆಯೋಲ್ಲ ಎರಡು ಕಾಲ ಮೇಲೆ ನಿಂತಿರೋ ಪ್ರಾಣಿ ಅಂತ ಕರೀತಾರೆ ಯಾಕೆಂದ್ರೆ ಕ್ರೋಧ ಅಂತಕ್ಕಂಥದ್ದು ಟೆಂಪರರಿ ಮ್ಯಾಡ್ನೆಸ್ ಅಂತ ಸೈಕಾಲಜಿಸ್ಟ್ ಕರೆದಿದ್ದಾರೆ ಕ್ರೋಧ ಅಂತಕ್ಕಂಥದ್ದು ಕ್ಷಣಿಕವಾದಂತಹ ತಾತ್ಕಾಲಿಕವಾದಂತಹ ಹುಚ್ಚು ಅಂತ ನೋಡಿ ಕ್ರೋಧ ಬಂದವ್ರು ಯಾವತ್ತಾದ್ರೂ ಸರಿಯಾಗಿರ್ತಾರಾ ಅಂತ ನಮಗೆ ಅನುಭವಕ್ಕೆ ಬಂದಿದೆಯಲ್ಲ ಕ್ರೋಧ ಬಂದರೆ ಸರಿಯಾಗಿರೋದಿಲ್ಲ ನಾನು ಸ್ವಸ್ಥತೆ ಇರೋದಿಲ್ಲ ನಾವು ನಾವಾಗಿರೋದಿಲ್ಲ ಆಮೇಲೆ ಹೇಳ್ತೇವೆ ಪಶ್ಚಾತ್ತಪರವಯ್ಯೋ ನಾನು ನಾನಾಗಿಲ್ಲ ಅಂತ ನಾನು ನಾನಾಗಿರ್ಲಿಲ್ಲ ಅಂತ ಅವಾಗ ಆರ್ಗ್ಯೂ ಮಾಡಬೇಕಲ್ಲ ಯಾಕೆ ನಾನು ನಾನಾಗಿರ್ಲಿಲ್ಲ ಅಂದರೆ ನನ್ನನ್ನು ಹೊಡ್ಕೊಂಡು ಹೋಗಿತ್ತು ಯಾವುದೋ ಒಂದು ಯಾವುದೋ ಒಂದು ಶೂರ್ಪಣಕ್ಕೆ ನನ್ನನ್ನು ಹೊಡ್ಕೊಂಡು ಹೋಗಿತ್ತು ಹಾಗೆ ಇಲ್ಲಿಯೂ ಕೂಡ ಬುದ್ಧಿನಾಶ ಪ್ರಣಶ್ಯತೆ ಬುದ್ಧಿನಾಶ ಆದರೆ ಆ ಜ್ಞಾನ ನಾಶ ಆದರೆ ಮನಸ್ಸಿನ ಬುದ್ಧಿಯಲ್ಲಿರ್ತಕ್ಕಂತಹ ಜ್ಞಾನ ನಮ್ದು ಹೊರಟೇ ಹೋಯಿತು ಅಂದರೆ ಮನುಷ್ಯ ಹೋದ ಅಂತಲೇ ಲೆಕ್ಕ ಇನ್ಯಾವ ಇದು ಆಗಲ್ಲ ಇದು ಎರಡು ರೀತಿಯಿಂದ ಹೋದವು ಬುದ್ಧಿನಾಶ ಆಗುವುದು ಈ ಎಷ್ಟು ಇಂಪಾರ್ಟೆಂಟ್ ಈ ಬುದ್ಧಿ ಅಂತ ಹುಚ್ಚು ಹಿಡೀತು ಅಂದರೆ ಮನುಷ್ಯನಿಗೆ ಹುಚ್ಚು ಒಂದು ತಾತ್ಕಾಲಿಕ ಹುಚ್ಚು ಕ್ರೋಧ ಕ್ರೋಧಗಳಿಂದ ತಾತ್ಕಾಲಿಕ ಹುಚ್ಚು ಇದು ಹಿಡಿದ್ರೂ ಕೂಡ ವಾಪಸ್ ಬರ್ಬೋದು ಆದರೆ ನಿಜವಾದ ಹುಚ್ಚು ಹಿಡೀತು ಅಂದರೆ ಯಾವುದನ್ನೋ ಒಂದನ್ನೇ ಕುರಿತು ಕುರಿತು ಸಿಗದೆ ಹೋದರೆ ಅವನಿಗೆ ಮೆಂಟಲ್ ಶಾಕ್ ಆಗುತ್ತೆ ಒಳಗಡೆ ಆ ಮೆಂಟಲ್ ಶಾಕ್ ಆಗಿ ಆ ಶಾಕಿಂತ ಅವನಿಗೆ ಸ್ವಲ್ಪ ಡೀರೇಲ್ ಸ್ವಲ್ಪ ಆಗಿ ಆಮೇಲೆ ಜಾಸ್ತಿ ಡೀರೇಲ್ ಆಗಿ ಅವನಿಗೆ ಬುದ್ಧಿ ಹೊರಟೋಯ್ತು ಅಂದರೆ ಹುಚ್ಚು ಹಿಡಿತು ಅಂದರೆ ಅವನ ಜೀವನ ಅಲ್ಲಿಗೆ ಹೋಯ್ತು ಅವನಿಗೆ ಕೇವಲ ಲೌಕಿಕ ಒಂದೇ ಅಲ್ಲ ಆಧ್ಯಾತ್ಮಿಕವೂ ಇಲ್ಲ ಯಾವುದೂ ಇಲ್ಲ ಹಾಗಿದ್ರೆ ಅವನ ಗತಿ ಏನು ಅಂದರೆ ಆ ಹುಚ್ಚು ಹಿಡಿಯುವುದಕ್ಕಿಂತ ಮುಂಚೆ ಅವನೇನೇನು ಸಾಧನೆ ಮಾಡಿದ್ನೋ ಅಷ್ಟು ಮಾತ್ರ ಅವನಿಗೆ ಆ ಜೀವನಕ್ಕೆ ಅಷ್ಟೇ ಅಲ್ಲಿಗೆ ಫುಲ್ ಸ್ಟಾಪ್ ಅವನಿದ್ರೂ ಒಂದೇ ಸತ್ರು ಒಂದೇ ಅವನಿ ಅವನಿಂದ ಇನ್ನೇನು ಆ ಸಾಧನೆ ಸಾಧ್ಯವಾಗುವುದಿಲ್ಲ ಸಾಧನೆ ಸಾಧ್ಯವಾಗಬೇಕಾದ್ರೆ ಬುದ್ಧಿ ಅವನವನ ಕೈಯಲ್ಲಿರಬೇಕು ನೋಡಿ ಎಷ್ಟು ಮುಖ್ಯ ನಾವು ಯಾವುದರಲ್ಲೇ ಆಗಲಿ ತುಂಬ ಮುಳುಗಿ ಹೋಗಬಾರ್ದು ಮಕ್ಕಳಾಗ್ಬೋದು ಮನೆ ಮಠ ಆಗ್ಬೋದು ಮಠ ಬಿಡಿ ಯಾರು ಮಾಡ್ಕೊಳಕ್ಕೆ ಹೋಗೋಲ್ಲ ಆಸ್ತಿ ಪಾಸ್ತಿ ಆಗ್ಬೋದು ಅಧಿಕಾರ ಆಗ್ಬೋದು ಹೌದು ಅಧಿಕಾರ ಕೆಲವರು ಹುಚ್ಚೆ ಹಿಡಿದೋಗ್ಬಿಡುತ್ತೆ ಎಷ್ಟು ಆಸೆ ಪಟ್ಟಿರ್ತಾರೆ ಪ್ರೈಮ್ ಮಿನಿಸ್ಟರ್ ಹುದ್ದೆಗೆ ಬರಬೇಕು ಅಂತ ಬರಲಿಲ್ಲ ಅಂದರೆ ತುಂಬ ಡೆಸ್ಪ್ರೇಟ್ ಆಗ್ತಾರೆ ತುಂಬ ಡೆಸ್ಪರೇಟ್ ಆಗಿ ಆ ಮನಸ್ಸಿನ ಮೇಲೆ ಅದು ಒತ್ತುತ್ತೆ ಅದು ಆ ಶೋಕ ಅಂತಕ್ಕಂಥದ್ದು ಅತ್ಯಂತವಾಗಿ ಒತ್ತುತ್ತೆ ಒತ್ತಿದಾಗ ಆ ಮನಸ್ಸು ಡೀರೆಯದಾಗುತ್ತೆ ದೊಡ್ಡದಾಗಿ ಉಲ್ಕೆ ಯಾವುದಾದ್ರೂ ಭೂಮಿಗೆ ಡಿಕ್ಕಿ ಹೊಡೆದಾಗ ಅದು ಸ್ವಲ್ಪ ತನ್ನ ಕಕ್ಷೆಯನ್ನು ಚೇಂಜ್ ಮಾಡೋದಿಲ್ಲವೆ ಹಾಗೆ ಈ ಬುದ್ಧಿ ಅಂತಕ್ಕಂಥದ್ದು ಒಂದು ಕಕ್ಷೆಯಲ್ಲಿ ಹೋಗ್ತಾ ಇರುತ್ತೆ ತನ್ನ ಕಕ್ಷೆಯಲ್ಲಿ ಈ ಒಂದು ಶೋಕ ಅಂತಕ್ಕಂಥ ಒಂದು ದೊಡ್ಡ ಉಲ್ಕೆ ಡಿಕ್ಕಿ ಹೊಡೆದ್ರೆ ಇದು ಸ್ವಾಸ್ಥ್ಯವನ್ನು ಕಳ್ಕೊಂಡು ಬಿಡುತ್ತೆ ಡೀರೆಯದಾಗುತ್ತೆ ಯಾವುದನ್ನು ತುಂಬ ಹಚ್ಕೊಳ್ಬಾರ್ದು ಇರಲಿ ಎಲ್ಲರೂ ಇರಲಿ ಎಷ್ಟೆಷ್ಟು ಇರಬೇಕೋ ಜೀವನದಲ್ಲಿ ಅಷ್ಟು ಮಾತ್ರ ಇರಲಿ ನಾವು ಚೆನ್ನಾಗಿ ನೆನ್ ನೆನ್ಪಿಟ್ಕೊಂಡಿರಬೇಕಾಗಿರೋದೇನು ಅಂದರೆ ನಮ್ಮ ಎಲ್ಲ ಸಂಬಂಧಗಳು ಮಾನವೀಯ ಸಂಬಂಧಗಳು ಹ್ಯೂಮನ್ ರಿಲೇಷನ್ಶಿಪ್ ಇದು ಯಾಕೆ ನಮಗೆ ಬಂದಿದೆ ಅಂದರೆ ನಮ್ಮ ಆರೋಗ್ಯಕ್ಕೆ ಒಂದು ಯಾಕೆಂದರೆ ಮನುಷ್ಯ ಅಂತಕ್ಕಂಥದ್ದು ಒಂಟಿಯಾಗಿ ಇರಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಆಧ್ಯಾತ್ಮ ಜೀವಿಗಳು ಕೂಡ ತಮ್ಮ ಆತ್ಮದೊಂದಿಗೆ ಸಂಬಂಧವನ್ನು ಬೆಳೆಸ್ತಾರೆ ಅವರಿಗೂ ಕೂಡ ಒಬ್ಬ ಬೇಕು ಅಲ್ಲಿ ಆತ್ಮದೊಂದಿಗೆ ಸಂಬಂಧವನ್ನು ಬೆಳೆಸ್ತಾರೆ ಇಲ್ಲದೆ ಹೋದರೆ ಅವನಿಗೆ ಮನಸ್ಸು ಸ್ವಲ್ಪ ಇದಾಗಬಿಡುತ್ತೆ ಅದು ಸೈಕಾಲಜಿಸ್ಟ್ ಹೇಳಿದ್ದಾರೆ ಕೂಡ ಆ ಸಂಘ ಆ ರಿಲೇಷನ್ ಆ ಸಂಬಂಧದಿಂದ ಒಂದು ರೀತಿಯ ಆರೋಗ್ಯ ಅವನಿಗೆ ಉಂಟಾಗುತ್ತಂತೆ ಕೇವಲ ಊಟ ಮಾಡೋದು ಮಾತ್ರ ಒಂದೇ ಅಲ್ಲ ಈ ಮನಸ್ಸಿಗೆ ಸಂಬಂಧದ ಒಂದು ಸಂಘ ಇದ್ದಾಗಲೂ ಕೂಡ ಆರೋಗ್ಯ ಒಂದು ಆರೋಗ್ಯಕ್ಕೆ ಎರಡನೆಯದಾಗಿ ನಮ್ಮ ನಮ್ಮ ಕರ್ಮವನ್ನು ಸವಿಸ್ಲಿಕ್ಕೆ ನಾವು ಪ್ರತಿಯೊಂದು ಕೂಡ ನಮ್ಮ ಈ ಜೀವನದಲ್ಲಿ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿಯಾಗಿ ಯಾರ್ಯಾರನ್ನೋ ಪಡಿತೀವಲ್ಲ ಅವರಾದರೂ ಹಿಂದಿನ ಜನರಲ್ಲಿ ಇದ್ರ ನಮಗೆ ಹಿಂದಿನ ಜನರು ಯಾರೋ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಸಂಬಂಧವೇ ಬೇರೆ ಅದು ಸಂಬಂಧವೇ ಬೇರೆ ಆದರೆ ಈ ಜನ್ಮದಲ್ಲಿ ಈ ಒಂದು ಸಂಬಂಧ ಬಂದಿದೆ ಯಾಕೆ ಆದರೆ ಹಿಂದಿರೋ ರಹಸ್ಯ ಏನು ಅಂದ್ರೆ ನಮಗೆ ಯಾವುದೋ ಒಂದು ನಿರ್ದಿಷ್ಟವಾದಂತಹ ಕರ್ಮ ನಮ್ಮ ಜೀವನಕ್ಕೆ ಬಂದಿರತಕ್ಕಂತಹ ಕರ್ಮವನ್ನು ಸವಿಸಬೇಕು ಈ ಒಂದು ಜನ್ಮ ಈ ಒಂದು ಸಂಬಂಧಗಳಿಂದ ನಾವು ಸವಿಸಬೇಕು ಆ ರೀತಿಯಾಗಿ ನಾವು ತೆಗೆದುಕೊಂಡಾಗ ಯಾವುದನ್ನು ಹೆಚ್ಚಾಗಿ ಹಚ್ಚಿಕೊಳ್ಳಬಾರದು ಹುಚ್ಚು ಹಿಡಿಸಿಕೊಳ್ಳಬಾರದು ಹೆಚ್ಚಾಗಿ ಹಚ್ಚಿಕೊಂಡ್ರೆ ಹುಚ್ಚೇ ಗತಿ ಆದ್ದರಿಂದ ಹೆಚ್ಚಾಗಿ ಹಚ್ಚಿಕೊಳ್ಳಬೇಡಿ ಇರಲಿ ಆಯಾ ಸಂಬಂಧ ಅಲ್ಲಲ್ಲೇ ಇರಲಿ ಅದನ್ನು ಶ್ರೀರಾಮಕೃಷ್ಣರು ಒಬ್ಬ ತಮ್ಮ ಬಳಿಗೆ ಯಾವಾಗಲೂ ಬರ್ತಾ ಇರ್ತಂತಹ ಒಬ್ಬ ಭಕ್ತನ ಬಗ್ಗೆ ಬಹುಶಃ ಭವನಾಥನ ಯಾರು ಅವನ ಬಗ್ಗೆ ತುಂಬ ಅಪ್ರಿಷಿಯೇಟಿವ್ ಆಗಿ ಅವನನ್ನು ಹೊಗಳ್ತಾ ಹೇಳ್ತಾರೆ ಎಲ್ಲರ ಭಕ್ತರ ಮುಂದೆ ಇವನ ಭಾವ ಏನು ಅಂದರೆ ಸಂಸಾರದಲ್ಲಿ ಇವನ ಭಾವ ಏನು ಅಂದರೆ ಏ ಸಂಸಾರ ನಿನ್ನದಿಷ್ಟು ಇದು ನಿನಗೆ ತೆಗೆದುಕೋ ಏ ಸಂಸಾರಾ ಇದು ನನ್ನದು ನನ್ನನ್ನು ಇಷ್ಟಕ್ಕೆ ಬಿಟ್ಟುಬಿಡು ಈ ರೀತಿಯಾಗಿ ಇರಬೇಕಂತ ಹೆಚ್ಚಿಲ್ಲ ಕ್ಷೇಮ ಹೆಚ್ಚಿದ್ರೆ ಹೋಯ್ತು ಆದ್ದರಿಂದ ನಾವು ಇದರಲ್ಲಿ ಈ ಎರಡು ಅಂಶ ಇದೆಯಲ್ಲ ಒಂದು ನಮ್ಮ ಆರೋಗ್ಯದ ರಕ್ಷಣೆಗೋಸ್ಕರ ಈ ಸಂಬಂಧಗಳು ಎರಡನೆಯದಾಗಿ ಈ ಸಂಬಂಧಗಳು ಬರ್ತಕ್ಕಂಥದ್ದು ನಮ್ಮ ಕರ್ಮಕ್ಷಯಕ್ಕೋಸ್ಕರ ಮೂರನೆಯದಾಗಿ ನಾವು ಈ ಒಂದು ಜನ್ಮಕ್ಕೆ ಬಂದ ಮೇಲೆ ಯಜ್ಞಗಳನ್ನು ಮಾಡಬೇಕು ಯಜ್ಞಗಳು ಯಜ್ಞ ಅಂದರೆ ಸ್ಯಾಕ್ರಿಫೈಸ್ ಹೇಗೆ ಸಮಾಜದಿಂದ ನಾವು ನಮ್ಮ ಒಂದು ವ್ಯಕ್ತಿತ್ವಕ್ಕೆ ಪಡಿತೇವಿಯೋ ಸಮಾಜಕ್ಕೆ ನಮ್ಮಿಂದ ನಾವು ಕೊಡಬೇಕು ಹಾಗೆ ಕೊಡಬೇಕಾದ್ರೆ ಆ ಯಜ್ಞಗಳನ್ನು ನಾವು ಒಬ್ಬೊಬ್ಬರೇ ಮಾಡಲಿಕ್ಕೆ ಆಗಬೇಕು ಅದಕ್ಕೆ ರಿಲೇಷನ್ಸ್ ಬೇಕು ನಾನೊಬ್ಬನೇ ಕಾಂಡಲ್ಲಿ ಇರ್ತೇನೆ ಯಜ್ಞ ಮಾಡ್ತೇನೆ ಅಂದರೆ ಯಜ್ಞ ಸಾಧ್ಯವಾಗುತ್ತೆ ಸಮಾಜದಲ್ಲಿ ಇರಬೇಕು ಸಮಾಜದಲ್ಲಿ ಇದ್ದೇ ಪರಸ್ಪರ ಯಜ್ಞ ಭಾವದಿಂದ ಇರಬೇಕು ಕೊಡು ಕೊಡು ಕೊಡು ಕೊಡು ಕೊಡು ಕೊಡು ಅವನು ಇನ್ನೊಬ್ಬನಿಗೆ ಕೊಡು ಕೊಡು ಕೊಡು ಹೀಗೆ ಪರಸ್ಪರ ಕೊಡುವಿಕೆಯಿಂದಲೇ ಸಮಾಜ ಇರುವುದು ಕೇವಲ ತಗುಲು ಸಮಾಜ ಇರುವುದಿಲ್ಲ ಈಗ ಮೋಡ ನೀವು ಮಳೆಯೇ ಕೊಡದೆ ಹೋದ್ರೆ ಬರೀ ಹೀರ್ತಾನೆ ಇದ್ರೆ ನಿಮ್ ಕತೆ ಏನಾಗುತ್ತೆ ಮುಳುಗೋಗ್ಬಿಡ್ತೀರಾ ನಿಮ್ಗೆ ಮುಳುಗೋಗೋದಿಲ್ಲ ವೀರೇ ಇಲ್ವಲ್ಲ ಮುಳುಗೋಗಕ್ಕೆ ಇನ್ನೊಂದು ರೀತಿಯಲ್ಲಿ ಮುಳುಗೋಗ್ತೀರಾ ಹಾಗಾಗಿಬಿಡ್ತೀರ ಆದ್ರಿಂದ ಕೊಡು ಅಂತಕ್ಕಂಥದ್ದೇ ಸಮಾಜದ ಧ್ಯಯ ಅದು ನಮ್ಗೆ ಗೊತ್ತಾಗಬೇಕಾದ್ರೆ ಸಂಬಂಧದಿಂದ ಗೊತ್ತಾಗುತ್ತೆ ಸಂಬಂಧ ಹಿಂದಿರತಕ್ಕಂತಹ ರಾಷ್ಟ್ರಿ ಈ ಮೂರು ಅದಕ್ಕೋಸ್ಕರ ಈ ಮಾನವೀಯ ಸಂಬಂಧಗಳು ಬೇಕೇ ಹೊರತು ಮಾನವೀಯ ಸಂಬಂಧಗಳು ಸುಖಕ್ಕಾಗಿ ಅಲ್ಲ ನನ್ನ ಅಂತರಂಗದ ಬೆಳವಣಿಗೆಗಾಗಿ ಚೆನ್ನಾಗಿ ಪ್ರಿಂಟ್ ಮಾಡ್ಕೊಬೇಕು ಈ ಮಾತು ಮಾನವೀಯ ಸಂಬಂಧಗಳು ನನಗೆ ಈ ಜನ್ಮದಲ್ಲಿ ಸಿಕ್ಕಿರ್ತಕ್ಕಂಥದ್ದು ನನ್ನ ಒಳಗಿನ ಬೆಳವಣಿಗೆಗಾಗಿ ನನ್ನ ವ್ಯಕ್ತಿತ್ವದ ಬೆಳವಣಿಗೆಗಾಗಿ ಸುಖಕ್ಕಾಗಿ ಅಲ್ಲ ಚೆನ್ನಾಗಿ ನೆನಪಿತ್ತು ಅದರಿಂದ ಸಿಕ್ತಕ್ಕಂತಹ ಸುಖ ಯಾವತ್ತೂ ಶಾಶ್ವತ ಅಲ್ಲ ಯಾಕಂದರೆ ಸಂಬಂಧಗಳು ಯಾವಾಗಲೂ ಬದಲಾವಣೆ ಆಗ್ತಾ ಇರುತ್ತೆ ಅದು ಇಡೀ ಜೀವನವೇ ಬದಲಾವಣೆ ಸಂಬಂಧವೂ ಕೂಡ ಬದಲಾವಣೆ ನಾನು ಯಾರನ್ನೋ ನಿಚ್ಕೊಂಡಿದ್ರೆ ನಾಳೆ ಅವರ ಪ್ರಾಣ ಹೊರಟೋದ್ರೆ ಆ ಸಂಬಂಧದಿಂದ ನನಗೆ ಸುಖವೋ ದುಃಖವೋ ಅದಷ್ಟೇ ಮಾಡಿ ಆದ್ರಿಂದ ಸುಖಕ್ಕೋಸ್ಕರ ಸಂಬಂಧ ಅಲ್ಲ ಈ ಮೂರು ಕಾರಣಕ್ಕೋಸ್ಕರ ಸಂಬಂಧ ಮಾನವೀಯ ಸಂಬಂಧಗಳು ಆದ್ರಿಂದ ಅದನ್ನು ನಾವು ಚೆನ್ನಾಗಿ ಅರಿತಿದ್ರೆ ಇವತ್ತಿಂದ ನಮ್ಮ ಈ ಒಂದು ದೃಷ್ಟಿಕೋನ ಇದೆಯಲ್ಲ ನಮ್ಮ ಪರಸ್ಪರ ದೃಷ್ಟಿಕೋನವೇ ಬದಲಾಗುತ್ತೆ ಎಲ್ಲ ನಮ್ಮ ಜೀವನ ಇರ್ತಕ್ಕಂಥದ್ದು ನಮ್ಮ ದೃಷ್ಟಿಕೋನದಲ್ಲೇ ದೃಷ್ಟಿಕೋನ ಒಂದು ಸರಿ ಹೋಯಿತು ಅಂದರೆ ನಮ್ಮ ಜೀವನ ನೆಟ್ಟಿಗಾಯಿತು ಅಂತ ದೃಷ್ಟಿಕೋನವೇ ಸರಿ ಇಲ್ಲ ಅಂದರೆ ನಾವು ಹೊರಗಡೆ ಎಷ್ಟು ಚೆನ್ನಾಗಿ ಏನೇನು ಶ್ಯಾಂಪು ಗೇಂಪು ಏನು ಏನು ಹಾಕೊಂಡ್ರು ಕೂಡ ನಾವು ಸುಖವಾಗಿಲ್ಲ ಅಂತ ಅದನ್ನು ಸರಿಯಾಗಿ ನಾವು ನಿಭಾಯಿಸ್ಲಿಕ್ಕಾಗೋದಿಲ್ಲ ಅಂತ ಆದ್ರೆ ದೃಷ್ಟಿಕೋನವನ್ನು ಸರಿ ಮಾಡ್ಕೊಳ್ಬೇಕು ದೃಷ್ಟಿಕೋನ ಸರಿಯಾಗುವುದು ಈ ಭಗವಂತನ ಈ ಉಪದೇಶದಿಂದ ಮಾತ್ರ ಹೀಗೆ ಹೇಳಿ ಪುನಃ ಆತ ಹೇಳ್ತಾನೆ ರಾಗದ್ವೇಷ ವಿಯುಕ್ತ ಇಷ್ಟು ವಿಷಯಾನ ಇಂದ್ರಿಯೈ ಚರಣಶ್ಯೈ ವಿಧೇಯಾತ್ಮ ಪ್ರಸಾದ ಮನಿಗಚ್ಚತಿ ಈಗ ನಮ್ಮ ನಮ್ಮ ಹೃದಯ ಮಂದಿರದಿಂದ ಪ್ರಸಾದವನ್ನು ಹೇಗೆ ತೆಗೆದುಕೊಳ್ಳಬೇಕು ಅದನ್ನು ಹೇಳ್ತಾ ಇದ್ದ ಹೊರಗಡೆಯಿಂದ ಪ್ರಸಾದವನ್ನು ಸ್ವೀಕರಿಸೋದಿದ್ದೇ ಇರುತ್ತೆ ನಾವು ಹೊರಗಡೆ ದೇವಸ್ಥಾನದಲ್ಲಿ ಪ್ರಸಾದ ನಾವು ಸಿಕ್ಕೋದು ಸಿಕ್ಕೋದು ಇದ್ದೇ ಇರುತ್ತೆ ನಾವು ಹಣ ಕೊಟ್ಬಿಟ್ರೆ ಅರ್ಚಕರೇ ನೀವು ಸ್ವಲ್ಪ ನಮ್ಮ ಹೆಸರಿನಲ್ಲಿ ಅಥವಾ ನಮ್ಮ ಇವರ ಹೆಸರಿನಲ್ಲಿ ಸ್ವಲ್ಪ ನೈವೇದ್ಯ ಮಾಡಿ ಎಲ್ಲರಿಗೂ ಕೂಡ ಪ್ರಸಾದ ಕೊಡಿ ಅಂತ ಅದು ನಮ್ಮ ಕಂಟ್ರೋಲ್ನಲ್ಲಿದೆ ನಮ್ಮ ಹಣದ ಬಲದಲ್ಲಿ ಇದೆ ಆದರೆ ನಿಜವಾದ ಪ್ರಸಾದ ಅಂತಕ್ಕಂಥದ್ದು ಅತ್ಯಂತ ಕಷ್ಟ ಅದು ಕಷ್ಟ ಅನ್ನೋದಕ್ಕಿಂತ ಅಭ್ಯಾಸ ಸಾಧ್ಯ ಅಂತ ಹೇಳಬೇಕು ಅಭ್ಯಾಸದಿಂದ ಸಾಧ್ಯ ಮಾಡ್ಕೊಳ್ಬೇಕು ಅದು ಹೇಗೆ ಅಭ್ಯಾಸದಿಂದ ಸಾಧ್ಯ ಅಂದರೆ ಈ ಅರವತ್ನಾಲ್ಕನೇ ಮಂತ್ರದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಭಗವಂತ ರಾಗದ್ವೇಷ ಯೂಗಳಿಂದ ಮುಕ್ತವಾದಂತೆ ವಿಷಯಾನ ಇಂದ್ರಿಯೈಶ್ಚರನ್ ವಿಷಯಗಳಲ್ಲಿ ಇಂದ್ರಿಯಗಳು ಹೋಗ್ತಾ ಇದ್ದರೂ ಕೂಡ ವಿಷಯ ವಸ್ತುಗಳಲ್ಲಿ ಅಂದರೆ ರೂಪದಲ್ಲಿ ರಸದಲ್ಲಿ ವಾಸನೆಯಲ್ಲಿ ಸ್ಪರ್ಶದಲ್ಲಿ ಶಬ್ದದಲ್ಲಿ ಈ ಎಲ್ಲ ವಿಷಯಗಳಲ್ಲಿ ಆಯಾ ಇಂದ್ರಿಯಗಳನ್ನು ಹರಿದಾಡಿಸ್ತಾ ಇದ್ದರೂ ಕೂಡ ಸಂಸಾರದಲ್ಲಿ ಇದ್ದರೂ ಆ ವಿಷಯ ವಸ್ತುಗಳ ಮೇಲೆ ಇರ್ತಕ್ಕಂತಹ ಅಂಟುಕೊಳ್ಳುವಿಕೆ ಮತ್ತು ಅದನ್ನು ದ್ವೇಷ ಮಾಡುವಿಕೆ ಇದೆರಡೂ ಕೂಡ ಯಾವ ಮನಸ್ಸಿನಲ್ಲಿ ಇರುವುದಿಲ್ಲವೋ ನನಗಿದು ಬೇಕೇ ಬೇಕು ನನಗೆ ಇವನು ಕಂಡ್ರೆ ಆಗಲ್ಲ ಇದೆರಡೂ ಇರಬಾರ್ದು ಇದೆರಡೂ ಇಲ್ಲದೆ ಇದ್ದರೆ ಸಂಸಾರದಲ್ಲಿ ಆತ್ಮವಶ್ಯೇ ವಿಧೇಯಾತ್ಮ ಪ್ರಸಾದ ಆ ಏನಾಗತ್ತೆ ಅಂದರೆ ಆತ್ಮವಶ್ಯ ಆತ್ಮವಶ್ಯೈಹಿ ಇಂದ್ರಿಯಗಳಿಂದ ಏನಾಗತ್ತೆ ಅಂತಹ ಮನುಷ್ಯ ತನ್ನ ವಶದಲ್ಲಿ ಇರ್ತಕ್ಕಂತಹ ಆ ಮನಸ್ಸಿನಿಂದ ರಾಗ ಮತ್ತು ದ್ವೇಷದ ವಶ ವಶದಲ್ಲಿ ಆ ಮನಸ್ಸಿತ್ತು ಅಂದ್ರೆ ಆ ಮನಸ್ಸು ಅಂತಕ್ಕಂಥದ್ದು ಚಂಚಲವಾಗುತ್ತೆ ಮನಸ್ಸು ಚಂಚಲವಾದ್ರೆ ಮನಸ್ಸು ಪ್ರಸನ್ನವಾಗಿರುವುದಿಲ್ಲ ಬಗ್ಗಡ ನೀರಿನಿಂದ ಕೂಡಿದಂತಹ ಕೊಳದಂತೆ ಇರುತ್ತೆ ನೀವು ಒಂದು ಕೊಳದಲ್ಲಿ ನೋಡಿ ಕೆಲವು ಬಹಳ ಕೆಟ್ಟದಾಗಿರುತ್ತೆ ಆ ಕೊಳ ಬಗ್ಗಡ ನೀರು ಅದನ್ನ ನೀರು ಕುಡಿಬೇಕು ಅಂತ ಅನ್ಸ ಅನ್ಸೋದೇ ಇಲ್ಲ ಆದ್ರೆ ಕೆಲವೊಂದು ಕೊಳ ಎಷ್ಟು ಶಾಂತವಾಗಿ ನಿರ್ಮಲವಾಗಿ ಇರಂತೆ ಅಂದ್ರೆ ಕೆಳಗಡೆ ಕಲ್ಲುಗಳೆಲ್ಲ ಹಾಗೆ ಕಾಣುತ್ತೆ ಆ ಕಲ್ಲುಗಳೆಲ್ಲ ಮೂರಡಿ ಕೆಳಗಡೆ ಇದ್ರೂ ಕೂಡ ಆ ಮೂರಡಿ ಕೆಳಗಡೆ ಇರುವಂತಹ ಕಲ್ಲು ಕೂಡ ಕಾಣುತ್ತೆ ನೀರಿನ ಮೇಲ್ಗಡೆಯಿಂದ ಆ ರೀತಿಯಲ್ಲಿ ನಮ್ಮ ಮನಸ್ಸು ಪ್ರಸಾದ ಅಂದ್ರೆ ಪ್ರಸನ್ನತೆ ಪ್ರಸಾದ ಏನು ತಿನ್ನೋದೊಂದೇ ಪ್ರಸಾದ ಅಲ್ಲ ಭಗವಂತ ಪ್ರಸನ್ನನಾಗಿ ಇದ್ದಾನೆ ಅನ್ನುವುದಕ್ಕೆ ಅದೊಂದು ಚಿಹ್ನೆ ಸಿಂಬಲ್ ಅಲ್ಲ ಹಾಗೆಯೇ ಇದೂ ಕೂಡ ನಮ್ಮ ಮನಸ್ಸು ಪ್ರಸನ್ನವಾಗುವುದು ಯಾವಾಗ ನಮ್ಮ ಆತ್ಮ ಪ್ರಸನ್ನವಾಗುವುದು ಯಾವಾಗ ಅಂದರೆ ವಿಷಯ ವಸ್ತುಗಳಲ್ಲಿ ಇರತಕ್ಕಂತಹ ರಾಗ ಮತ್ತು ದ್ವೇಷ ಇಲ್ಲದೇ ಇರಿದಾಗ ಆ ಮನಸ್ಸು ಅತ್ಯುತ್ತ ಚಂಚಲಗೊಳ್ಳುವುದಿಲ್ಲ ಚಂಚಲಗೊಳ್ಳದೇ ಇರತಕ್ಕಂತಹ ಮನಸ್ಸು ಆ ಬುದ್ಧಿಯಲ್ಲಿ ಪ್ರತಿಬಿಂಬಿತವಾಗಿರ್ತಕ್ಕಂತಹ ಆತ್ಮವನ್ನು ನಿಮಗೆ ಯಾವಾಗಲೂ ತೋರಿಸ್ತದೆ ಯಾವಾಗಲೂ ನೀವು ಆತ್ಮದರ್ಶನವನ್ನು ಮಾಡ್ತಾ ಇದ್ದರೆ ಯಾವತ್ತಾದರೂ ಕೂಡ ಅದು ಹೀಗೀಗ ಓಡಾಡೋದು ಆಗುತ್ತಾ ಓಡಾಡೋಕ್ಕೆ ಸಾಧ್ಯವೇ ಇಲ್ಲ ಅದು ಒಮ್ಮೆ ಅದು ಆತ್ಮದರ್ಶನ ಮಾಡಿಬಿಟ್ರೆ ಮನಸ್ಸು ಮನಸ್ಸಿಗೆ ಒಂದು ಗ್ಲಿಮ್ಸ್ ಸಿಕ್ಬಿಟ್ರೆ ಬುದ್ಧಿಯ ತಿಳಿಯಾದಂತಹ ಬುದ್ಧಿಯ ಕೆಳಗಡೆ ಇರ್ತಕ್ಕಂತಹ ಗುಹೆ ಬುದ್ಧಿಯ ಗುಹೆಯಲ್ಲಿ ಇರ್ತಕ್ಕಂತಹ ಅವನ ದರ್ಶನ ಒಮ್ಮೆ ಆಗಿಬಿಟ್ರೆ ಸಾಕು ಒಂದು ಕ್ಷಣ ಆದರೆ ಸಾಕು ಒಂದು ಕ್ಷಣ ಅದು ಜಾಗೃತ ವ್ಯವಸ್ಥೆಯಲ್ಲೂ ಆಗ್ಬೋದು ಸ್ವಪ್ನಾವಸ್ಥೆಯಲ್ಲೂ ಆಗುವ ಎರಡರಲ್ಲೂ ಆಗುವ ಅಥವಾ ಜಾಗೃತ್ ಸ್ವಪ್ನ ಎರಡಕ್ಕೂ ಮಧ್ಯ ಇರ್ತಕ್ಕಂತಹ ಒಂದು ಕ್ಷಣದಲ್ಲೂ ಆಗುತ್ತೆ ಆಗುತ್ತೆ ಆಗ್ತಾನು ಇದೆ ಆದರೆ ನಮಗೆ ನೋಡುವ ವ್ಯವಧಾನವೇ ಇಲ್ಲ ಅದಕ್ಕೆ ಅಲರ್ಟ್ನೆಸ್ ಬೇಕು ಅಂದರೆ ಅದಕ್ಕೆ ಮನಸ್ಸಿಗೆ ಅಲರ್ಟ್ನೆಸ್ ಬೇಕು ಅಂದರೆ ನಾವು ಸ್ವಪ್ನದಿಂದ ಜಾಗೃತಿಗೆ ನಿದ್ರೆಯಿಂದ ಏಳ್ತೀವಲ್ಲ ಎದ್ದ ತಕ್ಷಣ ಈ ಪ್ರಪಂಚ ನಮ್ಮ ಜೀವನಕ್ಕೆ ಒಳಗೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ನೋಡಿ ಎಷ್ಟು ಸಮಯ ಇರುತ್ತೆ ನಮಗೆ ಊಹಿಸ್ಲಿಕ್ಕೂ ಸಾಧ್ಯವಿಲ್ಲ ಮನಸ್ಸು ಆ ಸಮಯದಲ್ಲಿ ತುಂಬ ಅಲರ್ಟ್ ಆಗಿದ್ದರೆ ಅದು ಗೊತ್ತಾಗುತ್ತೆ ಅದೇನು ಅಂದರೆ ಗೊತ್ತಾಗುತ್ತೆ ತಿಳಿಯಾದಂತಹ ದರ್ಶನ ಅಂತಹ ಸಂದರ್ಭದಲ್ಲಿ ಅಥವಾ ಜಾಗೃತನ್ನು ಕೂಡ ಹೇಳ್ತಾರೆ ಹೇಗೆ ಅಂದರೆ ಜಾಗೃತನಲ್ಲಂತೂ ಅತ್ಯಂತ ಕಡಿಮೆ ಜನಕ್ಕೆ ಅದರ ದರ್ಶನ ಅದು ಯೋಗಿಗಳಿಗೆ ಅಥವಾ ಮನಸ್ಸನ್ನು ಸಮಾಧಿಯಲ್ಲಿ ಇಟ್ಟವರಿಗೆ ಮಾತ್ರ ಒಂದು ಚಿತ್ತ ವೃತ್ತಿ ಮತ್ತು ಇನ್ನೊಂದು ಚಿತ್ತ ಒಂದು ವಿಷಯದ ಬಗ್ಗೆ ಆಲೋಚನೆ ಮಾಡ್ತಾ ಇತ್ತಲ್ಲ ಮನಸ್ಸು ಅದು ಇನ್ನೊಂದು ವಿಷಯದ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಹೋಗುವುದಕ್ಕಿಂತ ಮುಂಚೆ ಎಷ್ಟು ಸಮಯವಿರುತ್ತೆ ಅಲ್ಲೇ ಅವನಿರ್ತ ಅಲ್ಲಿ ಅವನ ದರ್ಶನ ಆಯ್ತು ಈಗ್ಲೂ ಕೂಡ ಈ ಕ್ಷಣದಲ್ಲೂ ಕೂಡ ಆಗ ಒಮ್ಮೆ ಅದರ ದರ್ಶನ ಆಯ್ತು ಅಂದ್ರೆ ಬುದ್ಧಿಯ ತಿಳಿಯಲ್ಲಿ ಕೆಳಗಡೆ ಇರ್ತಕ್ಕಂತಹ ಆತ್ಮದ ದರ್ಶನ ಒಮ್ಮೆ ಆಯ್ತು ಅಂದ್ರೆ ಅದು ಆಗೋಕ್ಕೇ ಬಿಡಲ್ಲ ಯಾವುದು ರಾಗ ದ್ವೇಷ ರಾಗ ದ್ವೇಷ ರಾಗ ದ್ವೇಷ ಕಂಟಿನ್ಯೂಸ್ ಆಗಿ ಗಿಡಿತಾ ಹೋಗಿ ಬುದ್ಧಿಯಲ್ಲಿ ಕಂಟಿನ್ಯೂಸ್ ಆಗಿ ಕಂಟಿನ್ಯೂಸ್ ಆಗಿ ಒಂದಾದ ತಕ್ಷಣ ಇನ್ನೊಂದು ಸರಣಿ ಸರಣಿ ನನಗಿದಿಷ್ಟ ಇಷ್ಟ ಇಲ್ಲ ಇಷ್ಟ ಇಷ್ಟ ಇಲ್ಲ ಇಷ್ಟ ಇಷ್ಟ ಇಲ್ಲ ನಿಲ್ಲಕ್ಕೆ ಬಿಡಲ್ಲ ನಿಂತ್ರ ತಾನೆ ನೀವು ಕೆಳಗಡೆ ನೋಡೋದು ಒಮ್ಮೆ ನಿಂತ್ರ ಸಾಕುವ ಒಮ್ಮೆ ನಿಂತ್ರ ಸಾಕುವ ಕೆಳಗಡೆ ಒಂದು ದರ್ಶನ ಆದ್ರೆ ಪ್ರಸಾದ ಮನಿಗಚ್ಚ ಮನಸ್ಸು ಅತ್ಯಂತ ಪ್ರಸನ್ನತೆಯನ್ನು ಹೊಂದುತ್ತೆ ಆಹಾ ಆಹಾ ಇದೇನಿದು ಇದೇನಿದು ಆಹಾ ಇದೇನಿದು ಇದೇನಿದು ಎಷ್ಟು ಅದ್ಭುತ ಇದು ಎಷ್ಟು ಅದ್ಭುತ ಅಂತ ಹೇಳುತ್ತ ಹಾಗೆ ಆದಾಗ ಆತ್ಮವಶ ಆ ಮನಸ್ಸು ನಮ್ಮ ವಶವಾದಂತೆ ಲೆಕ್ಕ ಒಮ್ಮೆ ಅದರ ದರ್ಶನ ಮಾಡಿಸ್ಬಿಟ್ರೆ ಮನಸ್ಸು ಆಗ ನಮ್ಮ ದಾಸನಾಗಿ ನಮ್ಮ ಕಡೆಗೆ ಇರುತ್ತೆ ಪಾಪ ಅದಕ್ಕೆ ಗೊತ್ತಿಲ್ಲ ಅತ್ಯಂತ ಅದ್ಭುತವಾದದ್ದು ಇನ್ನೊಂದು ಏನೋ ಒಳಗಡೆ ಇದೆ ಅಂತ ಅದಕ್ಕೆ ಗೊತ್ತಿಲ್ಲ ಪಾಪ ಅದು ತಿಳ್ಕೊಂಡಿದೆ ಬರೀ ರಾಗದ್ವೇಷದ ಹಿಂದೆ ಇರತಕ್ಕಂತಹ ವಿಷಯವಸ್ತುಗಳಲ್ಲೇ ಈ ಜೀವನ ಇರೋದು ಅಂತ ಅದಕ್ಕೆ ಯಾವಾಗ ಒಮ್ಮೆ ಅದರ ದರ್ಶನ ಮಾಡಿಸ್ಬಿಟ್ರೆ ಆಗ ಬುದ್ಧಿ ತಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀನಿ ಬುದ್ಧಿ ಇನ್ನೊಮ್ಮೆ ಅದರ ದರ್ಶನ ಮಾಡಿಸ್ಬಿಡ್ತೀರಾ ಅಂತ ಕೇಳುತ್ತ ಮನಸ್ಸು ಅದು ಬಯಸ್ಬೇಕು ಮನಸ್ಸು ಅದು ಬಯಸ್ಬೇಕು ಮನಸ್ಸು ಮತ್ತೆ ಮತ್ತೆ ಬಯಸ್ಬೇಕು ಅದನ್ನ ಫಸ್ಟ್ ಎಂಟೈಸ್ ಮಾಡಿಬಿಟ್ರೆ ಮನಸ್ಸನ್ನ ಅದನ್ನು ಬುಟ್ಟಿಗೆ ಹಾಕೊಂಡ್ಬಿಟ್ರೆ ಒಮ್ಮೆ ಒಮ್ಮೆ ದರ್ಶನದಿಂದ ನಂತರ ಉಳಿದ ಸಾಧನೆಗಳು ನಿಮಗೆ ಅತ್ಯಂತ ಸುಲಭವಾಗುತ್ತೆ ಉಳಿದ ಸಾಧನೆ ಅತ್ಯಂತ ಸುಲಭವಾಗುತ್ತೆ ಆದರೆ ಅದಕ್ಕೆ ಮೊದಲು ಭಗವಂತನ ಪ್ರಸಾದ ಬೇಕು ಆ ಭಗವಂತನ ಪ್ರಸಾದವನ್ನು ಸ್ವೀಕರಿಸೋಣ ಇಲ್ಲಿಗೆ ಇದನ್ನ ಮುಕ್ತಾಯ ಮಾಡೋಣ ಪೂರ್ಣಮದ ಪೂರ್ಣಮಿ ಪೂರ್ಣಾತ್ ಪೂರ್ಣಮುಧ್ಯೆ ಪೂರ್ಣಸ್ಯ ಪೂರ್ಣಮೂರ್ಣಮೇವಶಿಷ್ಯತೆ ಶಾಂತಿ ಹರಿ ಓ ತತ್ಸೀಕೃಷ್ಣಾರ್ಪಣಮಸ್ತೂ